ರತಸಪ್ತಮಿ ಸನಾತನ ಆರ್ಯಭಾರತೀಯರು ಆಚರಿಸುವ ಹಬ್ಬ ಹರಿದಿನಗಳಲ್ಲಿ ಅತಿ ಮುಖ್ಯವಾದ ಒಂದು ಪರ್ವ ರತಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಇದು ಆಚರಿಸಲ್ಪಡುತ್ತದೆ ಶೈವ ವೈಷ್ಣವ ಮುಂತಾದ ಎಲ್ಲ ವೈದಿಕ ಸಂಪ್ರದಾಯಗಳ ಜನದರು ಜನರು ಇದನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾರೆ ಇದಕ್ಕೆ ಕಾರಣ ಈ ಹಬ್ಬದ ಆರಾಧ್ಯ ದೇವತೆಯಾದ ಸೂರ್ಯ ಆತನು ಎಲ್ಲ ವರ್ಗದ ಪೂಜೆಗೂ ವಿಷಯವಾಗಿದ್ದಾನೆ ಸೌರ ಎಂದು ಕರೆಯಲ್ಪಡುವ ಭಕ್ತಿ ದರ್ಶನದಲ್ಲಿ ಸೂರ್ಯನೇ ಪರ ಪಂಚಾಯತನ ಎಂದು ಕರೆಯಲ್ಪಡುವ ಒಂದು ಪೂಜಾ ಸೂರ್ಯನು ಆರಾಧ್ಯ ದೇವತೆಗಳಲ್ಲಿ ಒಬ್ಬನಾಗಿ ಪರಿಗಣಿಸಲ್ಪಟ್ಟಿದ್ದಾನೆ ಇದಲ್ಲದೆ ಸೂರ್ಯ ಬಿಂಬವು ಹರಿಹರರಿಬ್ಬರಿಗೂ ಸಾಲಗ್ರಾಮ ಶಿವಲಿಂಗಗಳಂತೆ ಪೂಜಾ ಮಾಧ್ಯಮವಾಗಿದೆ ಧ್ಯತೃಮಂಡವರ್ತಿ ನಾರಾಯಣಸರಸಿಜಾಸನ್ನಷ್ಟ ಆರ್ಕಮಂಡಲಮಧ್ಯ ಸೂರ್ಯಕೋಟಿ ಸಹ್ರವಂ ಬ್ರಹ್ಮದಿ ಪದಾಬ್ಜಿ ಬ್ರಹ್ಮರಮಕ ಎಂಬ ಧ್ಯಾನ ಶ್ಲೋಕಗಳು ಹೇಳುವಂತೆ ನಾರಾಯಣನು ಸೂರ್ಯಮಂಡಲ ಮಧ್ಯದಲ್ಲಿ ಧ್ಯಾನಿಸಲ್ಪಡುತ್ತಾನೆ ಸೂರ್ಯನಾರಾಯಣ ಎಂಬ ಹೆಸರು ಪ್ರಸಿದ್ಧವಾಗಿದೆ ಗಾಯತ್ರಿ ಗಾಗ್ನಿಗೋಚರ ಶುಭ ಶಂಭುಹು ಎಂಬ ಶ್ಲೋಕವು ಸೂರ್ಯಮಂಡಲದಲ್ಲಿ ಶಿವನನ್ನು ಧ್ಯಾನಮೂರ್ತಿಯನ್ನಾಗಿ ಹೇಳುತ್ತದೆ ಯಶೋಂತರಾದಿತ್ಯೆ ಹಿರಣ್ಮಯ ಪುರುಷ ಸಯಶ್ಚಯ್ ಎಂ ಪುರುಷ್ಯಶ್ಚ ಸಾವಾದಿತ್ಯೆ ಇತ್ಯಾದಿ ಉಪನಿಷತ್ತುಗಳು ಪರಮಾತ್ಮನನ್ನು ಆದಿತ್ಯ ಮಂಡಲದಲ್ಲಿ ಉಪಾಸನೆ ಮಾಡಬೇಕೆಂದು ಸಾರುತ್ತವೆ ತ್ರಿಕಾಲ ಸಂಧ್ಯಾ ಜಪಿಸಲ್ಪಡುವ ಗಾಯತ್ರಿ ಮಂತ್ರವು ಸವಿ ಸವಿತೃದೇವತ್ತೇವತಾಕವಾಗಿದೆ ಹೀಗೆ ಉಪಾಸ್ಯ ದೇವತೆಯು ್ವಾಸನ ದ್ವಾರ ದೇವತೆಯೂ ಆಗಿ ಸರ್ವಪ್ರಿಯ ದೇವತೆಯಾಗಿರುವ ಸೂರ್ಯದೇವರನ್ನು ಕುರಿತ ಹಬ್ಬವಾಗಿರುವುದರಿಂದ ಇದು ಎಲ್ಲ ಆಸ್ತಿಕರಿಂದಲೂ ಆಚರಿಸಲ್ಪಡುವುದು ಸಹಜವೇ ಆಗಿದೆ ಪರ್ವತ ಸಾಮಧೇಯಗಳು ರಥಸಪ್ತಮಿ ಮತ್ತು ಅಚಲಾಸಪ್ತಮಿ ಎಂಬ ಹೆಸರುಗಳಿಂದ ಇದು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆ ಸೂರ್ಯಗ್ರಹಣತುಲ್ಯ ತು ಶುಕ್ಲ ಮಾಘಸ್ಯ ಸಪ್ತಮಿ ಅಚಲಾಸಪ್ತಮಿ ದುರ್ಗಾ ಶಿವರಾತ್ರೀರ್ ಮಹಾಬರಹ ರಥಸಪ್ತಮಿ ಎಂಬ ಹೆಸರಿಗೆ ಕಾರಣ ಈ ವಿಶಿಷ್ಟವಾದ ಸಪ್ತಮಿ ತಿಥಿಯಂದು ರಥವರ ಎಂದು ಕರೆಯಲ್ಪಡುವ ಸೂರ್ಯನು ಆರಾಧಿಸಲ್ಪಡುವುದು ಎಂ ವಿಧಂ ರಥವರಂ ರಥವಾಜಿಯುಕ್ತಂ ಎಂದು ಒಂದು ವಿವರಣೆ ಇದೆ ಧರ್ಮದೀಪಿಕಾ ಧರ್ಮ ಸಿಂಧು ವ್ಯಾಖ್ಯ ಆದರೆ ಅದೇ ಶ್ಲೋಕದ ಮುಂದಿನ ಪದ್ಯದಲ್ಲಿ ಹೈಮಂ ಶತದಿದೀತಿನ ಸಮೇತಂ ಎಂದು ಸೂರ್ಯನನ್ನು ಪ್ರತ್ಯೇಕವಾಗಿ ಕರೆದಿರುವುದರಿಂದ ರಥವರ ಶಬ್ದವು ಸೂರ್ಯನ ರಥಕ್ಕೆ ಅನ್ವಯಿಸುತ್ತದೆಯೇ ಹೊರತು ಸೂರ್ಯನಿಗಲ್ಲ ಆದುದರಿಂದ ಪ್ರಸಿದ್ಧವಾದ ಸೂರ್ಯ ಉತ್ತರಗತಿಯ ನಿಮಿತ್ತವಾಗಿ ದೇವರನ್ನು ಆರಾಧಿಸುವ ಸಪ್ತಮಿ ತಿಥಿ ಎಂದು ರಥಸಪ್ತಮಿ ಶಬ್ದಕ್ಕೆ ಅರ್ಥವಿವರಣೆ ನೀಡುವುದು ಹೆಚ್ಚು ವಿಚದವಾಗಿದೆ ದೇವಾಲಯಗಳಲ್ಲಿ ಉತ್ತರಾಯಣದಲ್ಲಿ ರಥೋತ್ಸವಗಳು ಸಾಮಾನ್ಯವಾಗಿ ಪ್ರಾರಂಭವಾಗುವ ಸಪ್ತಮಿ ತಿತಿ ದಿವಸವಾದ್ದರಿಂದ ಇದನ್ನು ರಥಸಪ್ತಮಿ ಎಂದು ಕರೆಯುವುದು ಅತ್ಯಂತ ಉಚಿತವಾಗಿದೆ ಶ್ರೀ ರಂಗಗುರುದೇವರ ರಥಸಪ್ತಮಿ ಸಂದೇಶದ ವ್ಯಾಖ್ಯೆಗೆ ಅನುಗುಣವಾಗಿರುವ ವಿವರಣೆ ಈ ಕೊನೆಯದು ಇದು ಅಚಲ ಸಪ್ತಮಿ ಎಂದು ಹೆಸರು ಪಡೆಯಲು ಕಾರಣ ಅಕ್ಷಯತೃತೀಯು ಅಕ್ಷಯವಾದ ಫಲವನ್ನು ಕೊಡುವಂತೆ ಈ ಪವಿತ್ರವಾದ ಸಪ್ತಮಿಯು ಅಚಲ ಸ್ಥಿರವಾದ ಫಲವನ್ನು ಕೊಡುವುದೇ ಆಗಿದೆ ವಿವರಣೆ ಬೇರೆ ಯಾರಿಂದಲೂ ಚಾಲನೆ ಮಾಡಲ್ಪಡದೆ ಇರುವ ತೀರ್ಥಜಲದಲ್ಲಿ ಅರುಣೋದಯ ಸಮಯದಲ್ಲಿ ಸ್ನಾನ ಬೇಡ ಮಾಡಬೇಕಾದ ಸಪ್ತಮಿಯಾದ್ದರಿಂದ ಇದು ಅಚಲಾಸಪ್ತಮಿ ಎನಿಸಿತು ಎಂದು ಕೆಲವರು ವ್ಯಾಖ್ಯಾನಿಸುತ್ತಾರೆ ಇವುಗಳಲ್ಲಿ ಮೊದಲನೆಯ ವಿವರಣೆ ಹೆಚ್ಚು ಉಚಿತವಾಗಿದೆ ಆಚರಣೆಯ ದಿನ ಮತ್ತು ಸಮಯ ಮಾಘ ಶುಕ್ಲ ಪಕ್ಷದ ಎಂದು ಈ ಪರ್ವವು ಆಚರಿಸಲ್ಪಡಬೇಕು ಎಂಬುದು ವಿಧಿ ಇದರ ಬಗೆಗೆ ಕೆಲವು ವಿಶೇಷಗಳನ್ನು ವಿಚಾರ ಮಾಡಬೇಕಾಗಿದೆ ಅಂದು ಸಪ್ತಮಿಯು ಯಾವ ಸಮಯದಲ್ಲಿ ವ್ಯಾಪಿಸಿರಬೇಕು ಎಂದರೆ ಅರುಣೋದಯ ಸಮಯದಲ್ಲಿ ಸಪ್ತಮಿಯು ವ್ಯಾಪ್ತಿ ಬೇಯಿರಬೇಕು ಸ್ನಾನವನ್ನು ಆಗಲೇ ಮಾಡಬೇಕು ಅರುಣೋದಯ ವೇಳಾಯಾಮ್ ತಸ್ಯಂ ಸ್ನಾನಂ ಮಹಾಫಲಂ ಅರುಣೋದಯ ಕಾಲದಲ್ಲಿ ಸಪ್ತಮಿ ತಿತಿಯ ವ್ಯಾಪ್ತಿಯು ಇದ್ದರೆ ಆಗ ಎಂದು ವ್ರತವನ್ನು ಆಚರಿಸಬೇಕು ಎಂದರೆ ಹಿಂದಿನ ದಿನದಲ್ಲಿ ಅಚಲಾಸಪ್ತಮಿಯಂದು ಹಿಂದಿನ ತಿಥಿಯೊಡನೆ ಸೇರಿದ ತಿಥಿಯು ವ್ರತಕ್ಕೆ ಪ್ರಶಸ್ತ ಎಂದು ಕೆಲವರು ಹೇಳುತ್ತಾರೆ ಅಚಲಾಸಪ್ತಮಿ ದುರ್ಗ ಶಿವರಾತ್ರೀರ್ ಮಹಾಬರಹ ದ್ವಾದಶಿ ವತ್ಸ ಪೂಜಾ ಯಾಂ ಸುಖದ ಸದಾ ಮಾರನೆಯ ದಿವಸ ತಿಥಿ ಕ್ಷಯದ ಕಾರಣ ಅರುಣೋದಯಕ್ಕೆ ಮೊದಲೇ ಸಪ್ತಮಿಯು ಮುಗಿದು ಹೋಗುವ ಸಂದರ್ಭವಿದ್ದರೆ ಮೇಲೆ ಹೇಳಿದಂತೆ ಮಾಡಬೇಕು ಅಲ್ಲಿ ಷಷ್ಠಿಯಲ್ಲಿ ಸಪ್ತಮಿಯ ಕ್ಷಯವನ್ನು ಪ್ರವೇಶ ಮಾಡಿಸಿ ಅರುಣೋಯದ ಅರುಣೋದಯದಲ್ಲಿ ಸ್ನಾನ ಮಾಡಬೇಕು ರಥಸಪ್ತಮಿಯು ಬನ್ವಾದಿಗಳಲ್ಲಿ ಪರಿಗಣಿತವಾಗಿರುವುದರಿಂದ ಅಂದು ಮನ್ವಾದಿಗೆ ತಕ್ಕ ಶ್ರಾದವನ್ನು ಶ್ರಾದಕ್ಕೆ ಅಧಿಕಾರಿಗಳಾದವರು ಮಾಡಬೇಕು ಶ್ರಾದ್ದವನ್ನು ಅಮಾವಾಸ್ಯಾದಿ ಶ್ರಾದ್ದಗಳಂತೆ ಮಧ್ಯಾಹ್ನದಲ್ಲಿ ಮಾಡಬೇಕೆ ಅಥವಾ ಪೂರ್ವಾಣದಲ್ಲಿ ಮಾಡಬೇಕೆ ಎಂದರೆ ಇದು ಶುಕ್ಲ ಬರುವ ಶ್ರಾದ್ದವಾದ್ದರಿಂದ ಇದರ ಶ್ರಾದ್ದ ತರ್ಪಣಾದಿಗಳನ್ನು ಪೂರ್ವಾಹಣದಲ್ಲಿಯೇ ಮಾಡಬೇಕು ಮಾಘ ಮಾಸವು ಮಲಮಾಸವಾಗಿ ಬಿಟ್ಟರೆ ಆಗ ಈ ಶ್ರಾದ್ದವನ್ನು ಯಾವಾಗ ಮಾಡಬೇಕು ಆ ಮಲಮಾಸದಲ್ಲಿಯೇ ಮಾಡಬೇಕೆ ಅಥವಾ ಶುದ್ಧ ಮಾಸದಲ್ಲಿ ಆಚರಿಸಬೇಕೆ ಎಂದರೆ ಎರಡು ಮಾಸಗಳಲ್ಲೂ ಆಚರಿಸಬೇಕು ಬನ್ವಾಧಿಕಂ ಪೈತ್ರುಕಂ ಚ ಕುರಿಯನ್ಯಾಸದ್ವಯೇ ಪಿ ಚ ನಿತ್ಯವೇ ಅಥವಾ ಕಾಮ್ಯವೇ ಎಂದರೆ ಎರಡೂ ಆಗುತ್ತದೆ ನಿತ್ಯ ಅವಶ್ಯ ಎಂಬ ಶಬ್ದಗಳ ವಿಷ್ಣು ಸ್ಮೃತಿಯು ಹೇಳುವುದರಿಂದ ನಿಷ್ಕಾಮವಾಗಿ ಆಚರಿಸಿದರೆ ನಿತ್ಯ ವ್ರತವಾಗುತ್ತದೆ ಮಕರಸ್ಥೆ ರವೋಯೋ ನ ಸ್ನಾತ್ಯ ರವೋ ಸೇತು ಆರೋಗ್ಯ ಐಶ್ವರ್ಯ ಇತ್ಯಾದಿ ಕಾಮನೆಯೊಡನೆ ಆಚರಿಸಿದರೆ ಕಾಮ್ಯ ವ್ರತವಾಗುತ್ತದೆ ವ್ರತಾಚರಣೆಯ ಮಹತ್ವ ವ್ರತಸಪ್ತಮಿಯೆಂದು ಸಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ವ್ರತವನ್ನು ಆಚರಿಸಿದರೆ ಅಕ್ಷಯ ಫಲ ಸಿದ್ಧಿಯಾಗುತ್ತದೆ ಇಡೀ ಮಾಘಮಾಸವೇ ಪ್ರಾತಃ ಕಾಲದ ಸ್ನಾನಕ್ಕೆ ಪ್ರಶಸ್ತ ಆದರೆ ಅದನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡಬೇಕು ಮತ್ತು ಕರ್ಮದ ಮರ್ಮವನ್ನರಿತ್ತು ಆಚರಿಸಬೇಕು ಹೀಗಾದರೆ ತಾನೇ ಆ ಸ್ನಾನವು ವೀರ್ಯವಾದಾಗುತ್ತದೆ ಯದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ ಬಲವಂತ ಮಾಘಸ್ನಾನದಿಂದ ಆಧ್ಯಾತ್ಮಿಕ ಫಲ ದೊಡೆಯುವುದಿಲ್ಲ ಮಾಘ ಮಾಸದಲ್ಲಿ ಉಷಾಕಾಲದಲ್ಲಿ ಸ್ನಾನ ಮಾಡುವವನು ತನ್ನ ವಂಶದಲ್ಲಿ ತಂದೆ ಮತ್ತು ತಾಯಿಯ ಕುಲಗಳಲ್ಲಿ ಏಳು ತಲೆಮಾರುಗಳನ್ನು ಉದ್ಧರಿಸುತ್ತಾನೆ ಉದ್ಗೃತ್ಯ ಸಪ್ತ ಪುರುಷಾನ್ ಪಿತೃ ಮಾತೃವಂಶ್ಯಾನ್ ಸ್ವರ್ಗಂ ಪ್ರಖ್ಯಾತ್ಯ ಮರದೇಹದರೋ ನರೋಸೌ ಇಡೀ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡಲಾಗದಿದ್ದರೂ ಅದರಲ್ಲಿ ಸಂಕ್ರಾಂತಿ ರಸ ಸಪ್ತಮಿ ಮತ್ತು ಮಾಗಿ ಮೂರು ದಿನಗಳಲ್ಲಾದರೂ ಪ್ರಾತಃನಾನವನ್ನು ಮಾಡಲೇಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಅಸ್ಮಿನ್ ಯೋಗ್ಯೆ ತ್ವಶಕ್ತೋಪಿ ಸ್ನಾಯಾದಪಿ ದಿನತ್ರ ಮಾಘ ಸಪ್ತಮಿಯು ಸೂರ್ಯಗ್ರಹಣಕ್ಕೆ ಸಮಾನವಾದುದು ಅಂದು ಅರುಣೋದಯ ವೇಳೆಯಲ್ಲಿ ಸ್ನಾನ ಮಾಡುವುದರಿಂದ ಮಹಾಫಲ ಸಿದ್ಧಿಯಾಗುತ್ತದೆ ಆಗ ತೀರ್ಥರಾಜನಾದ ಪ್ರಯಾಗದಲ್ಲಿ ಸ್ನಾನ ಮಾಡಿದರಂತೂ ಕೋಟಿ ಸೂರ್ಯ ಗ್ರಹಣ ಪುಣ್ಯಕಾಲದ ಆಚರಣೆಗಳ ಸಮಾನ ಸಪ್ತಜನ್ಮಗಳಲ್ಲಿ ಮಾಡಿದ ಪಾಪಗಳು ಪರಿಹಾರ ಹೊಂದುತ್ತವೆ ತ್ರಿಕರ್ಣಗಳ ಪಾಪಗಳು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಎಲ್ಲವೂ ತೊಡಗಿ ಹೋಗುತ್ತವೆ ದುಷ್ಟವಾದ ದೌರ್ಭಾಗ್ಯದ ದುಃಖವು ನಾಶವಾಗುತ್ತದೆ ಕ್ಷಣ ಮಾತ್ರದಲ್ಲೇ ಆಗುತ್ತಾನೆ. ಇತ್ಯಾದಿಯಾಗಿ ಶಾಸ್ತ್ರಗಳು ಘೋಷಣೆ ಮಾಡುತ್ತವೆ ತಂ ಸ್ನಾನ ಮಹಾಫಲಂ ಪ್ರಯಾಗೇ ಯದಿ ಲಭ್ಯೇತ ಕೋಟಿ ಸೂರ್ಯ ಗ್ರಹೈ ಸಮ ಸೂರ್ಯಗ್ರಹಣ ತುಲ್ಯ ತು ಶುಕ್ಲ ಮಾಘಸ್ಯ ಸಪ್ತಮಿ ಕುರಿಯಸ್ನಾಭ್ಯರುಗ್ಯಸಂಪದ ತನ್ಮೇಗಂಚೋಕಿಹನ್ತುಸಪ್ತಮೀ ಎತ್ತಾಪ ಯನ್ಯಾರ್ಜಿ ಮನೋವಾಚ್ಯಾಜ್ಚಾ ಜ್ಞಾತೆನ ಕೇಶವಾಧಿತ್ಯಮಾಲ ಮಾಲೋಕ್ಯ ನಿಷ್ಕ ಕಲ್ಮಷೋ ಭತ್ ಸುವರ್ಣದ ಸೂರ್ಯದೇವರ ವಿಗ್ರಹವನ್ನು ಅಶ್ವಸಮೇತವಾದ ರಥದಲ್ಲಿರಿಸಿ ಅಂದು ದಾನ ಮಾಡುವವನು ಅಖಂಡ ಭೂಮಂಡಲದ ಚಕ್ರಾಧಿಪತ್ಯವನ್ನು ಪಡೆಯುತ್ತಾನೆ ಹೇಮಂ ಇಂ ರಥವರಂ ರಥವಾಜಿಯುಕ್ತ ಹೈಮಂ ಚೇಮಶತೀದಿ ಸಮೇತ ತದ್ಯಾಚ ಮಾಘಸಿತಸಪ್ತಮಿವಾಸರೆ ಯಹ ಸೋಸಂಗಚಕ್ರಗತಿರೇವ ಮಹಿಂ ಬುನಕ್ತಿ ಆಚರಣಾ ವಿಧಾನ ರಥಸಪ್ತಮಿಯಂದು ಅರುಣೋದಯ ಸಮಯದಲ್ಲಿ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಮಂತ್ರಜಪ ಮತ್ತು ದೇವತಾರಾಧನೆಗಳನ್ನು ವಿಶೇಷವಾಗಿ ಮಾಡುವುದು ಎಲ್ಲ ಸಂಪ್ರದಾಯಗಳಲ್ಲೂ ರೂಢಿಯಲ್ಲಿದೆ ಸಮುದ್ರದಲ್ಲಾಗಲಿ ಪುಷ್ಕರಾದಿ ಪುಣ್ಯ ಸರೋವರಗಳಲ್ಲಾಗಲಿ ಗಂಗಾದಿ ಮಹಾನದಿಗಳಲ್ಲಾಗಲಿ ಅಂದು ಆ ಸಮಯದಲ್ಲಿ ಅವಗಾಹನ ಸ್ನಾನ ನೀರಿನಲ್ಲಿ ಪೂರ್ಣವಾಗಿ ಮುಳುಗಿ ಮಾಡುವ ಸ್ನಾನವನ್ನು ಮಾಡುವುದು ತುಂಬ ಪ್ರಶಸ್ತ ಅಂದು ಆರಾಧಿಸಲ್ಪಡಬೇಕಾದ ದೇವತೆ ಸೂರ್ಯದೇವರು ಅಥವಾ ಸೂರ್ಯಮಂಡಲಾಂತರ್ವರ್ತಿಯಾದ ನಾರಾಯಣ ಅಥವಾ ಶಿವ ಪರ್ವಕ್ಕೆ ಸಂಬಂಧಪಟ್ಟ ಎಲ್ಲ ವಿಧಿಗಳು ಸೂರ್ಯ ಸಂಬಂಧಪಟ್ಟವೇ ಆಗಿವೆ ಪರ್ವದ ಆಚರಣೆಗೆ ಸೇರಿದ ವಿಶೇಷವಾದ ವಿಧಿಗಳನ್ನು ಹೀಗೆ ಸಂಕ್ಷೇಪಿಸಬಹುದು ಹಿಂದಿನ ದಿನ ಅಂದರೆ ಷಷ್ಠಿ ತಿಥಿಯಂದು ಸ್ನಾನ ಮಾಡಿ ಏಕಭುಕ್ತ ಒಪ್ಪತ್ತು ಊಟದ ನಿಯಮವನ್ನು ಪಾಲಿಸಿ ರಥಸಪ್ತಮಿಯ ವ್ರಥವನ್ನು ಸಪ್ತಮಿಯೆಂದು ಆಚರಿಸಬೇಕು ಎಂದು ಭವಿಷ್ಯ ಪುರಾಣವು ಹೇಳುತ್ತದೆ ಸ್ನಾತ್ವ ಷ್ಯಮಕಭುಕ್ತ ಸಪ್ತಮ್ಯಾಂ ನಿಶ್ಚಲಂ ಜಲಂ ಪುಣ್ಯಸ್ನಾನ ಮಾಡುವ ಮನಸ್ಸಿಲ್ಲದ ಪ್ರಾಕೃತ ಜನರು ಆ ನೀರನ್ನು ಮುಟ್ಟುವುದಕ್ಕೆ ಮೊದಲೇ ತಾನು ನೀರಿನಲ್ಲಿ ಅವಗಾಹನ ಮಾಡಬೇಕು ನೀರನ್ನು ಮೊದಲಿಗೆ ಬರೀ ಕೈಯಿಂದ ಅಲ್ಲಾಡಿಸುವುದಕ್ಕಿಂತ ಕಬ್ಬಿನ ಜಲ್ಲೆಯಿಂದ ಅದನ್ನು ಅಲ್ಲಾಡಿಸಿ ಅನಂತರ ಸ್ನಾನ ಮಾಡುವುದು ಶ್ರೇಷ್ಠ ತಲೆಯ ಮೇಲೆ ಚಿನ್ನ ಬೆಳ್ಳಿ ಅಥವಾ ಸೋರೆಬುರುಡೆಯ ದೀಪ ಪಾತ್ರದಲ್ಲಿ ಎಂಡೆಣ್ಣೆ ಬತ್ತಿಗಳಿಂದ ಹತ್ತಿಸಿ ದೀಪವನ್ನು ಇರಿಸಿಕೊಂಡು ಮತ್ತು ಏಳು ಎಕ್ಕದ ಎಲೆಗಳನ್ನು ಏಳು ಎಲಚಿ ಎಲೆಗಳನ್ನು ತಲೆ ಮತ್ತು ತೋಳುಗಳ ಮೇಲೆ ಇರಿಸಿಕೊಂಡು ಸಾವಧಾನವಾದ ಮನಸ್ಸಿನಿಂದ ಹೃದಯದಲ್ಲಿ ಸೂರ್ಯದೇವರನ್ನು ಧ್ಯಾನಿಸಿ ಅವರ ರೂಪಾಂತರವಾಗಿರುವ ವರುಣದೇವರನ್ನು ಪ್ರಾರ್ಥಿಸಬೇಕು ನಕೇನ ಚಾಲ್ಯತೆ ಯಾವತ್ ತಾವತ್ ಸ್ನ್ಯಾಂ ಸಮಾಚರೇತ್ ಈಕ್ಷದಂಡ ಜಲಂ ಚಾಳಯಿತ್ ಸಪ್ತಾ ಬದರೀಪತ್ರಣಿ ಚ ಶಿರಸಿ ನಿಧ ಪೂರ್ವೋಕ್ಯ ಮಂತ್ರೈ ಸ್ನಾೇ ಭಕ್ೈಲಾಬುಮೇತವಾ ತೈಲ ವರ್ತಿರ್ ದಾತವ್ಯಾ ರಜನರಂಜಿತ ಸಹಿತ ಮೂತ್ ಧೃವ ಶಿರಸಿ ದೀಪಕರ ಹೃದಯೇಧ್ಯಾ ಇರೇತ್ ವರುಣದೇವರನ್ನು ಈ ಕೆಳಗಿನ ಮಂತ್ರದಿಂದ ಪ್ರಾರ್ಥನೆ ಮಾಡಬೇಕು ನಮಸ್ತೆ ರುದ್ರೂಪಾಯ ರಸನಾಂ ಪತೇ ನಮಃ ವರುಣಾಯ ನಮಸ್ತೆಸ್ತು ಹರಿವಾಸ ನಮೋಸ್ತು ಹೀಗೆ ಪ್ರಾರ್ಥಿಸಿ ದೇವರನ್ನು ಧ್ಯಾನಿಸುತ್ತಾ ದೇವರಿಗೆ ನೀರಿನಲ್ಲಿ ತರ್ಪಣವನ್ನಿಟ್ಟು ದೀಪ ವನ್ನು ನೀರಿನಲ್ಲಿ ಬಿಡಬೇಕು ಸಪ್ತಜನ್ಮಗಳಲ್ಲಿ ನಾನು ಯಾವ ಯಾವ ಪಾಪಗಳನ್ನು ಮಾಡಿದ್ದೇನೋ ಆ ರೋಗಗಳನ್ನು ಶೋಕವನ್ನು ಈ ಮಕರ ಮಾಸದ ಸಪ್ತಮಿಯ ಅಧಿದೇವತೆಯು ಧ್ವಂಸ ನಾನು ಈ ಜನ್ಮದಲ್ಲಿ ಆಚರಿಸಿದ ಪಾಪ ಜನ್ಮಾಂತರಗಳಲ್ಲಿ ಸಂಪಾದಿಸಿದ ಪಾಪ ಮನಸ್ಸು ಮತ್ತು ಮಾ ಮಾತು ಮತ್ತು ದೇಹಗಳಿಂದ ಉಂಟಾಗುವ ಪಾಪ ತಿಳಿದು ಮಾಡಿದ ಪಾಪ ತಿಳಿಯದೆ ಮಾಡಿದ ಪಾಪ ಎಂಬಿ ಸಪ್ತವಿದ ಪಾಪಗಳನ್ನು ಸಪ್ತಾಶ್ವ ಸೂರ್ಯದೇವರಿಗೆ ಪ್ರಿಯವಾದ ಈ ಸಪ್ತಮಿಯು ತೊಲಗಿಸಲಿ ಎಂಬ ಅಭಿಪ್ರಾಯದ ಈ ಕೆಳಗಿನ ಮಂತ್ರಗಳಿಂದ ಸ್ನಾನ ಮಾಡಿ ಸೂರ್ಯನಾರಾಯಣನನ್ನು ದರ್ಶನ ಮಾಡಬೇಕು ಯದ್ಯಜ್ವನ್ಮಕೃತ ಪಾಪಂ ಮಯಾ ಸಪ್ತಸು ಜನ್ಮಸ್ಸು ೇ ರೋಗಂಚ ಶೋಕಂಚ ಮಾಕರಿ ಹಂ ಸಮೀ ಯಾವು ಯನ್ಮಂತರರ್ಜಿ ಮನೋವಾಕ್ಯಯಂ ಯಾತಾತೆ ಸಪ್ತವಿಧ ಪಾಪ ಸ್ನಾ ಸಪ್ತಸಪ್ತಿಕೆ ಸಪ್ತವ್ಯಾಧಿಮಯುಕ್ತರೀಸಪ್ತಮೀ ಎ ಜಪ್ತ ಸ್ನಾೋದಕೆ ನರ ಕೇಶ್ಯಮೋಕ್ಯ ಕ್ಷಣ ನಿಷ್ಕಮಷೋ ಭತ್ ಯದ ಎಲೆಗಳೌ ಯಲಚಿಯ ಎಲೆಗಳು ದೂರ್ವೆ ಅಕ್ಷತೆ ಚಂದನ ಇವುಗಳನ್ನು ಸೇರಿಸಿಕೊಂಡು ಸೂರ್ಯ ಸೂರ್ಯನಾರಾಯಣನಿಗೆ ಅಷ್ಟಾಂಗ ವಿಧಿಯಿಂದ ಆರ್ಗ್ಯವನ್ನು ಸಮರ್ಪಿಸಬೇಕು ರಕ್ತಸಪ್ತಮಿ ಪರ್ವವನ್ನು ಸೂಚಿಸಬೇಕು ಸಪ್ತಾಶ್ವಗಳಿಂದ ವಹಿಸಲ್ಪಡುವ ದೇವರೇ ಸಪ್ತಲೋಕಗಳಿಗೂ ಪ್ರದೀಪವಾಗಿರುವ ಸ್ವಾಮಿಯೇ ಸಪ್ತಮಿ ಸಹಿತನಾಗಿ ಈ ಆರ್ಘ್ಯವನ್ನು ಸ್ವೀಕರಿಸು ದಿವಾಕರನೇ ಸರ್ವಲೋಕಗಳ ತಾಯಿ ಸಪ್ ಾಶ್ವನಿಗೆ ಪ್ರಿಯೆ ಮತ್ತು ಸಪ್ತವ್ಯಾಹೃತಿಯುಕ್ತಳಾಗಿರುವ ಸಪ್ತಮಿಯೇ ಸೂರ್ಯಮಂಡಲ ರೂಪಿಣಿಯೇ ನಿನಗೆ ನಮಸ್ಕಾರವು ಎಂದು ಸೂರ್ಯದೇವರಿಗೆ ಆರ್ಯವಿತ್ತು ರಥಸಪ್ತಮಿ ದೇವಿಯನ್ನು ಪ್ರಾರ್ಥಿಸಬೇಕು ಸಪ್ತಸಪ್ತಿವ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮೀಸಹಿತೋ ದೇವ ಗೃಹಣಾರ್್ಯಂ ದಿವಾಕರ ಜನನೀ ಸರ್ವಲೋಕಾನ ಸಪ್ತಮಿ ಸಪ್ತಸಪ್ತಿಕೆ ಸಪ್ತವ್ಯಾಹೃತಿಕೇ ದೇವಿ ನಮಸ್ತೆ ಸೂರ್ಯಮಂಡಲೇ ಸೂರ್ಯದೇವರ ಅಶ್ವಗಳು ಏಳು ಲೋಕಗಳು ಏಳು ಭೂಗೋಳದಲ್ಲಿರುವ ದ್ವೀಪಗಳು ಏಳು ಏಳು ಎಕ್ಕತೇಳೆಗಳನ್ನು ತೆಗೆದುಕೊಂಡು ಈ ಏಳನೆಯ ತಿಥಿಯಲ್ಲಿ ಸ್ನಾನ ಮಾಡಬೇಕು ಸಪ್ತಾಶ್ವ ಸಪ್ತ ಲೋಕಾಶ್ಚ ಸಪ್ತದ್ವೀಪ ವಸುಂಧರ ಸಪ್ತಾರ್ಕರ್ಪಣಾದಾಯ ಸ್ನಾನಮಾಚರೆ ಎಂದು ಅನುಸಂದಾನ ಮಾಡುವುದು ಉಂಟು ಕೆಂಪು ಬಣ್ಣದ ಚಂದನದಿಂದ ಸಹಿತವಾದ ಅಷ್ಟದಡ ಪದ್ಮವನ್ನು ಬರೆಯಬೇಕು ಅದರ ಪೂರ್ವಾದಿದಡಗಳಲ್ಲಿ ಪ್ರದಕ್ಷಿಣವಾಗಿ ರವಿ ಭಾನು ವಸ್ವಂತ ಭಾಸ್ಕರ ಅರ್ಕ ಸಹಸ್ರಕಿರಣ ಮತ್ತು ಸರ್ವಾತ್ಮಕ ಎಂಬ ನಾಮಧೇಯಗಳಿಂದ ಸೂರ್ಯದೇವರನ್ನು ಮಧ್ಯದಲ್ಲಿ ಪ್ರಣವಸಹಿತವಾದ ಸಪತ್ನ ಶಿವನನ್ನು ಬರೆದು ಆಹ್ವಾಯಿಸಿ ಪೂಜಿಸಬೇಕು ಸುವರ್ಣ ಸೂರ್ಯ ವಿಗ್ರಹವನ್ನು ಎಳ್ಳಿನ ಹಿಟ್ಟಿನಿಂದ ಮಾಡಿದ ಎರೆಯಪ್ಪಗಳಿಂದ ಆರಾಧಿಸಬೇಕು ತಾಮ್ರ ಪಾತ್ರದಲ್ಲಿ ಅಥವಾ ಸಾಧ್ಯವಾಗದಿದ್ದರೆ ಮಣ್ಣಿನ ಪಾತ್ರೆಯಲ್ಲಿ ತುಪ್ಪ ಬೆಲ್ಲಗಳಿಂದ ಕೂಡಿದ ಎಳ್ಳಿನ ಹಿಟ್ಟನ್ನು ಇರಿಸಬೇಕು ಚಿನ್ನದಿಂದ ಮಾಡಿದ ಅಥವಾ ಸಾಧ್ಯವಾಗದಿದ್ದರೆ ಎಳ್ಳಿನ ಹಿಟ್ಟಿನಿಂದ ಮಾಡಿದ ಕರ್ಣಾಭರಣವನ್ನು ಅದರಲ್ಲಿ ಇರಿಸಬೇಕು ಕೆಂಪು ವಸ್ತ್ರದಿಂದ ಅವುಗಳನ್ನು ಮುಚ್ಚಿ ಪುಷ್ಪಗಳಿಂದಲೂ ಧೂಪಗಳಿಂದಲೂ ಅರ್ಚಿಸಬೇಕು ಚಂದನಿನ ಲೇದ ಪದ ಪದ್ಮಂ ಅಷ್ಟಪತ್ರಂ ಸಕರ್ ಸಕರ್ನಿಕಂ सपत्नीकं प्रणवेन च मध्येश सपत्नीक प्रणव पूर्वादीदेशु रविभावस्वभास्कर सवित्रक सहस्रकसर्वात्म संपूज्य हैमं सूर्यं संपूज्य विप्राय द ತಾಮ್ರಪಾತ್ರೇ ಯಥಕ್ತಿ ಮೃನ್ಮೇವಾ ಸ್ಥೇತಿಲಪುಡ ಕಾಂಚನ ತಾಳಕಷ್ಟವಸ್ತ್ರೇಣ ಪುಷ್ಪೈರ್ಧೂಪೈರತಾರ್ಜೆಯೇತ್ ಹೀಗೆ ಅರಾಧಿಸಿದ ಬಳಿಕ ಆ ಸುವರ್ಣ ಸೂರ್ಯ ವಿಗ್ರಹವನ್ನು ಕರ್ಣಾಭರಣವನ್ನು ಬೆಲ್ಲ ತುಪ್ಪ ಸರಿಸಿದ ಎಳ್ಳು ಹಿಟ್ಟಿನ ಉಂಡೆಗಳನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು ಆದಿತ್ಯನ ಪ್ರಸಾದದಿಂದಲೂ ಪ್ರಾತಃ ಕಾಲದ ಫಲದಿಂದಲೂ ದುರ್ಭಾಗ್ಯವನ್ನು ದುಃಖವನ್ನು ಪರಿಹರಿಸಲು ಈ ಕರ್ಣಾಭರಣವನ್ನು ದಾನ ಮಾಡುತ್ತಿದ್ದೇನೆ ಆದಿತ್ಯ ಪ್ರಸಾದೇನ ಪ್ರಾತಃನ ಫಲೇನಚ ದುಷ್ಟ ದೌರ್ಭಾಗ್ಯ ದುಃಖ್ನಂ ಮಯಾದತ್ತಂ ತು ಎಂದು ಅನುಸಂಧಾನ ಮಾಡುತ್ತಾ ಕರ್ಣಾಭರಣವನ್ನು ದಾನ ಮಾಡಬೇಕು ಸೂರ್ಯನಾರಾಯಣನನ್ನು ಸುವರ್ಣ ವಿಗ್ರಹದಲ್ಲಿ ಪೂಜಿಸುವುದಕ್ಕೆ ಆಗದಿದ್ದರೆ ನೀರಿನಲ್ಲಿ ಅವನ ಪ್ರತಿಬಿಂಬವನ್ನು ಪೂಜಿಸಬಹುದು ಎರಡು ರೀತಿಗಳಲ್ಲೂ ಆರಾಧಿಸಬಹುದು ಸೂರ್ಯನಿಗೆ ಪ್ರಿಯವಾದ ಸಾವಿತ್ರಾಷ್ಟಕ್ಷರ ಮಹಾಮಂತ್ರ ಸೂರ್ಯಗಾಯತ್ರಿ ಯಜುರ್ವೇದ ಅರುಣಮಂತ್ರ ಋಗ್ವೇದದ ಮಹಾ ಸೌರಮಂತ್ರ ಸೌರಸಾಮಗಳು ಆದಿತ್ಯ ಹೃದಯ ಮುಂತಾದವುಗಳ ಜಪ ಪಾರಾಯಣಗಳನ್ನು ಮಾಡುವುದು ಪ್ರಶಸ್ತ ಈ ಪೂಜೆಯು ಮುಗಿದ ಬಳಿಕ ದೇವಾಲಯದಿಂದ ಅಂದು ವಿಜಯ ಮಾಡಿಸುವ ಭಗವದ್ ವಿಗ್ರಹದ ಸೂರ್ಯ ಮಂಡಲೋತ್ಸವವನ್ನು ಅಥವಾ ರಥೋತ್ಸವವನ್ನು ಸಂದರ್ಶನ ಮಾಡುವುದು ಶ್ರೇಷ್ಠವೇ ಸಂಕ್ರಾಂತಿಯಂದು ಪರಿಕರ ಸಹಿತವಾದ ಎಳ್ಳನ್ನು ಬೀರುವಂತೆಯೇ ರಥಸಪ್ತಮಿಯಂದು ಶಾಂತರ್ಥವಾಗಿ ಎಳ್ಳನ್ನು ಬೀರುವ ಪದ್ಧತಿಯು ನೋಡುತ್ತೇವೆ ಸಂಪ್ರದಾಯ ವಿಧಿ ನಿಷೇಧಗಳು ಅಂದಿನ ಆರಾಧ್ಯ ದೇವತೆಯಾಗಿರುವ ಸೂರ್ಯನ ವಿಷಯವಾಗಿಯೇ ಮೊದಲು ಪ್ರಶ್ನೆ ಎಳುತ್ತದೆ. ಸೂರ್ಯನನ್ನು ಏಕೆ ಪೂಜಿಸಬೇಕು ವಿಜ್ಞಾನಿಗಳಿಗೆ ತಿಳಿದಿರುವಂತೆ ಅದು ಒಂದು ಭೌತಿಕವಾದ ವಸ್ತು ಹೀಲಿಯಂ ಎಂಬ ಅನಿಲವನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಹೊಂದಿ ಅದರಿಂದ ಉರಿಯುತ್ತಿರುವ ಪರಮ ಮಹಾಗೋಳಕ ಅದರ ಆರಾಧನೆಯಿಂದ ಏನು ಲಾಭ ಸೂರ್ಯನಿಂದ ನಮಗೆ ಆಗುತ್ತಿರುವ ಲಾಭ ವರ್ಣ ಾತೀತವಾದು ಸೂರ್ಯದೆ ಯಾವ ಜೀವಿಯು ಜೀವಿಗೂ ಬೆಳಕಿಲ್ಲ ಚೈತನ್ಯವಿಲ್ಲ ಆಹಾರವಿಲ್ಲ ಗಿಡಮರಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವುದು ಸೂರ್ಯನ ಪ್ರಕಾಶದ ಸಹಾಯದಿಂದಲೇ ತಾನೆ ಸೂರ್ಯನ ಪ್ರಕಾಶವನ್ನು ದ್ವೇಷಿಸುವ ಗೂಬೆಯಂಥ ಪ್ರಾಣಿಯ ಬದುಕಿಗೂ ಸೂರ್ಯನ ಪ್ರಕಾಶವು ಬೇಕೇ ಸೂರ್ಯನು ಕಾಲಕ್ಕೆ ನಿಯಾಮಕ ಕರ್ಮಗಳಿಗೆ ನಿಯಾಮಕ ನಮ್ಮ ಹುಟ್ಟು ಇರುವು ಸಾವು ಎಲ್ಲವೂ ಸೂರ್ಯನನ್ನವಲಂಬಿಸಿದೆ ಸೂರ್ಯನಿಲ್ಲದೆ ಜೀವವನ್ನು ಉಹಿಸಿಕೊಳ್ಳಲು ಸಾಧ್ಯವಿಲ್ಲ ಇಷ್ಟಲ್ಲದೆ ಸೂರ್ಯನು ಅತ್ಯದ್ಭುತವಾದ ವಸ್ತು ಅವನಿಗೆ ಸಮನಾದ ಮತ್ತು ಅವನಿಗಿಂತ ಮಿಗಿಲಾದ ವಸ್ತು ಬೇರೊಂದಿಲ್ಲ ಪ್ರತಿದಿನವೂ ಹುಟ್ಟುತ್ತಿದ್ದರೂ ನಮಗೆ ಬೇಸರವನ್ನು ತರದೆ ದಿನದಿನವೂ ಹೊಸವನಂತೆಯೇ ಕಂಡುಬರುವ ಒಂದು ಅಪೂರ್ವ ಪದಾರ್ಥ ನಮೋ ನವೋ ನವೋ ಜಾಯಮಾನಃ ಚಿರಪುರಾತನವಾಗಿದ್ದರೂ ನಿತ್ಯನೂತನವೇ ಆಗಿರುವ ರಮಣೀಯತೆಯ ನಿಧಿ ಅಂತೆಯೇ ಭೀಕರ ತೇಜೋ ನಿಧಿಯೋ ಆಗಿದ್ದಾನೆ ಎಂಥ ರುದ್ರ ಸೌಂದರ್ಯ ಎಂದು ಕವಿಗಳು ಮನಸ್ಸನ್ನು ಸೂರೆ ಕವಿಗಳ ಮನಸ್ಸನ್ನು ಸೂರೆಗೊಂಡಿರುವ ಸೂರ್ಯ ಇಂಥ ಜೀವನಾಧಾರವೂ ಆಶ್ಚರ್ಯದ ಆಗರವೂ ಆಗಿರುವ ವಸ್ತುವನ್ನು ದೇವರೆಂದು ಭಾವಿಸಿ ಪೂಜಿಸತೊಡಗಿದರು ನಮ್ಮ ಪೂರ್ವಜರು ಇದಕ್ಕೆ ಭಾವುಕತೆಯೇ ಕಾರಣ ನಿಶ್ ವಿಶೇಷವಾಗಿ ಭಾರತೀಯರು ಮತ್ತು ಮೆಕ್ಸಿಕೋ ಪೆರು ದೇಶಗಳಲ್ಲಿದ್ದ ಅಜೆಟೆಕ್ಸ್ ಮತ್ತು ಇಂಕ ಜನಾಂಗದವರು ಈ ಕಾರಣಗಳಿಂದ ಸೂರ್ಯಾರಾಧನೆಯನ್ನು ಪ್ರಾರಂಭಿಸಿ ಮುಂದುವರೆಸಿದರು ಭಾರತೀಯರ ಒಂದು ವಲಸೆಯ ತಂಡವೇ ಅಮೆರಿಕ ದೇಶಕ್ಕೆ ಹೋಗಿ ನೆಲೆಸಿ ಅಲ್ಲಿ ಈ ಸೂರ್ಯ ಪೂಜೆಯ ಸಂಪ್ರದಾಯವನ್ನು ಬೆಳೆಸಿತು ಎಂದು ಹೇಳುವವರು ಉಂಟು ಪ್ರಕೃತಿಯಲ್ಲಿರುವ ವಿಸ್ಮಯಕರವಾದ ವಸ್ತುಗಳಲ್ಲಿ ದೈವತ್ಯವನ್ನು ಆರೋಪಿಸಿ ಆರಾಧಿಸುವವರಲ್ಲಿ ಭಾರತೀಯರು ಅಗ್ರಗಣ್ಯರು ಉದಾಹರಣೆಗೆ ಅವರು ಮಾಡುವ ಸರ್ವ ಪೂಜೆ ಮನುಷ್ಯರಿಗೆ ತೊಂದರೆ ಮಾಡುವ ಅನೇಕ ಕ್ರಿಮಿಕೀಟಗಳನ್ನು ಸಣ್ಣ ಪ್ರಾಣಿಗಳನ್ನು ತಿಂದು ಹಾಕುವುದರಿಂದ ನಮಗೆ ಸಹಾಯಕವಾಗಿದೆ ನಮ್ಮನ್ನು ಕಚ್ಚಿಕೊಂದು ಹಾಕುವುದೆಂಬ ಭಯಕ್ಕೂ ಸರ್ಪವು ವಿಷವಾಗಿದೆ ಆದರೂ ಎಷ್ಟು ಸುಂದರವಾದ ಜಂತು ಈ ನಾಗಪ್ಪ ಹಾಗೆಯೇ ಕ್ರಿಮಿಜಾತಿಯ ಒಂದು ಪ್ರಾಣಿಯಾದರೂ ಅದಕ್ಕೆ ಎಷ್ಟು ಸಾಮರ್ಥ್ಯ ಭೂಮಿಯಲ್ಲಿ ಓಡುತ್ತದೆ ನೀರಿನಲ್ಲಿ ಈಜುತ್ತದೆ ಆಗಸಕ್ಕೆ ಜಿಗಿಯುತ್ತದೆ ಅದರ ವಿಷಯವಾದ ಕೃತಜ್ಞತೆ ಭೀತಿ ಮತ್ತು ಅಚ್ಚರಿಗಳು ನಮ್ಮ ದೇಶದಲ್ಲಿ ಅದರ ಪೂಜೆಗೆ ಕಾರಣವಾಗಲಿಲ್ಲವೆ ಹಾಗೆಯೇ ಸೂರ್ಯನ ವಿಷಯವೂ ಎಂದು ಈ ಪ್ರಶ್ನೆಗೆ ಉತ್ತರ ಉಂಟು ಆದರೆ ಇಷ್ಟೇ ಕಾರಣವಾದರೆ ಸೂರ್ಯನನ್ನು ನಾವು ಆರಾಧಿಸಬೇಕಾಗಿಲ್ಲ ಏಕೆಂದರೆ ನಾವು ಆರಾಧಿಸದಿದ್ದರೂ ಸೂರ್ಯನಿಂದ ನಮಗೆ ಉಪಯೋಗ ಆಗಿಯೇ ಆಗುತ್ತದೆ ಅವನು ಅದ್ಭುತ ಅವನ ಬಗೆಗೆ ಕವಿತೆಯನ್ನು ಹಾಡಿ ಸಂತೋಷಪಡೋಣ ಆದರೆ ಪೂಜೆ ಮಾಡುವ ಅವಶ್ಯಕತೆಯಾದರೂ ಏನು ಎಂಬ ಪ್ರಶ್ನೆ ಉಳಿದೇ ಉಳಿಯುತ್ತದೆ ಇದಕ್ಕೆ ಉತ್ತರವನ್ನು ಅನುಭವ ಗಮ್ಯನವಾದ ಸತ್ಯದ ಸ್ವರೂಪವಾದ ಸೂರ್ಯನಾರಾಯಣನು ಮತ್ತು ನಮ್ಮ ಶರೀರದಲ್ಲಿ ಅವನ ಅವತಾರವಾಗಿರುವ ಬುದ್ಧಿಸೂರ್ಯನು ಕೊಡಬೇಕು ವಸ್ತುತಃ ಸೂರ್ಯನು ಪರಂಜ್ಯೋತಿಯಾಗಿರುವ ಪರಮಾತ್ಮ ಸೂರ್ಯನ ಶ್ರೇಷ್ಠತಮವಾದ ಪ್ರತೀಕ ಪ್ರತಿನಿಧಿ ಮತ್ತು ಅಭಿಜ್ಞಾನವಾಗಿ ಆ ಪರಮಾತ್ಮ ಸೂರ್ಯನ ಉಪಾಸನೆಗೆ ಒಂದು ಶ್ರೇಷ್ ಅಷ್ಟತಮವಾದ ಮಾಧ್ಯಮವೂ ಆಗಿದ್ದಾನೆ ಎಂಬುದನ್ನು ಮನಗಂಡ ಮನೀಷಿಗಳಾದ ಸನಾತನ ಆರ್ಯಭಾರತೀಯ ಮಹರ್ಷಿಗಳು ಸೂರ್ಯರಾಜನೇನು ಬಳಕೆಗೆ ತಂದರು ಪರಮಾತ್ಮನು ಅಪ್ರತಿಮ ಅವನಿಗೆ ಉಪಮಾನವಾದ ವಸ್ತು ಯಾವುದೂ ಇಲ್ಲ ಆದರೂ ಅವನನ್ನು ಅತ್ಯಂತವಾಗಿ ಹೋಲು ಹೋಲುತ್ತಾ ಅವನಿಗೆ ಪ್ರತೀಕ ಪ್ರತಿನಿಧಿ ಅಭಿಜ್ಞಾನ ಮತ್ತು ಪ್ರತಿಮೆಯಾಗುವ ಯೋಗ್ಯತೆ ಸೂರ್ಯನಿಗೆ ಇರುವಷ್ಟು ಬೇರೆ ಯಾರಿಗೂ ಇಲ್ಲ ಪರಮಾತ್ಮನಂತೆಯೇ ಮಹಾ ತೇಜೋನಿಧಿ ಮಹಾತಮೋವಿದ್ವಂಸಕ ಮಹತ್ತೋ ಮಹಿಯಾನ್ ಆಗಿರುವವನು ವ್ಯಾಪಕ ಚೈತನ್ಯಕಾರಕ ಸೃಷ್ಟಿ ಸ್ಥಿತಿ ಲಯಕಾರಕ ಅತಿ ದೂರದಲ್ಲಿದ್ದರೂ ತನ್ನ ಕಿರಣಗಳಿಂದ ನಮ್ಮನ್ನು ವಿಕಾಸಗೊಳಿಸುತ್ತಿರುವವನು ಮಹಾವ್ಯೂಹಾಧಿಪತಿ ನಾನಾಕಾಶ ಗೋಚರನಾದ ಭಗವಂತನಂತೆ ಹೊರಗಿನ ಆಕಾಶದಲ್ಲಿ ತೊಳತೊಳಗಿ ಬೆಳಗುತ್ತಿರುವವನು ಸರ್ವ ಸಮಾನನಾಗಿ ಸಮ ಸರ್ವ ಸಮನಾಗಿರುವವನು ಸ್ವಯಂ ಪ್ರಕಾಶನಾಗಿ ತನ್ನ ತೇಜಸ್ಸಿನಿಂದ ಇತರರನ್ನು ಬೆಳೆಸುತ್ತಿರುವವನು ಅವನ ಪ್ರಕಾಶದಲ್ಲಿ ಉಳಿದ ಎಲ್ಲ ಪ್ರಕಾಶಗಳು ಲೀನವಾಗಿ ಬಿಡುತ್ತವೆ ವಾಸ್ತವವಾಗಿ ಉದಯ ಅಸ್ತಮಯ ಸಂಚಾರ ಯಾವು ಇಲ್ಲದಿದ್ದರೂ ಅವೆಲ್ಲಾ ಇರುವಂತೆ ಜನರಿಗೆ ಗೋಚರಿಸುವವನು ಎಲ್ಲರ ನಿಯಾಮಕ ಕಾರಕ ಮಾರಕ ಮತ್ತು ಪಾವಕ ಇತ್ಯಾದಿ ಇತ್ಯಾದಿ ಕಾರಣಗಳಿಂದ ಆತನು ಪರಮಾತ್ಮನ ಅಪ್ರತಿಮವಾದ ಸ್ಮಾರಕ ಮೂರ್ತಿಯಾಗಿದ್ದಾನೆ ಪರಮಾತ್ಮನನ್ನು ಆರಾಧಿಸಲು ಶಾಲಿಗ್ರಾಮ ಶಿವಲಿಂಗ ಶ್ರೀಚಕ್ರ ಯಂತ್ರ ಪ್ರತಿಮೆಗಳು ದ್ವಾರಗಳಾಗಬಹುದು ಆದರೆ ಸೂರ್ಯನು ಅವುಗಳಿಗಿಂತ ಶ್ರೇಷ್ಠ ಏಕೆಂದರೆ ಅವನು ಮನುಷ್ಯ ಕೃತವಲ್ಲದ ಪವಿತ್ರತಮವಾದ ದ್ವಾರ ಅಕ್ಷಯವಾದ ದ್ವಾರ ಕಳ್ಳಕಾಕರು ಅಪಹರಿಸಲಾಗದ ಅಮೂಲ್ಯವಾದ ಮೂರ್ತಿ ಅವನ ತೇಜಸ್ಸು ಅವನ ಗೋಳಕ ಅಂತರ್ಯಾಮಿಯಾಗಿರುವ ಪುರುಷ ಎಲ್ಲವೂ ನಮಗೆ ಮಾನ್ಯವೇ ಆದರೆ ನಮ್ಮ ಧ್ಯಾನದ ಲಕ್ಷ್ಯ ಅವನನ್ನಡಗಿರುವ ಪರಮ ಪುರುಷನೇ ಆದಿತ್ಯನಲ್ಲಿ ಅಂತರ್ಯಾಮಿಯಾಗಿರುವ ಹಿರಣ್ಮಯನಾದ ಪುರುಷನನ್ನು ಉಪಾಸನೆ ಮಾಡಿರಿ ಯಶೋ ಟಂತರಾದಿತ್ಯೇ ಹಿರಣ್ಮಯ ಪುರುಷ ನಮ್ಮ ಅಂತರಾಕಾಶದಲ್ಲಿ ಯಾವ ಪರಮ ಪುರುಷನುಂಟೋ ಆದಿತ್ಯನಲ್ಲೂ ಇದ್ದಾನೆ ಅವರಿಬ್ಬರೂ ಒಂದೇ ಸ ಚಂ ಪುರುಷೇಾಸಿತ್ಯೆ ಸ ಏಕಃ ಓ ಪೂಷಣೆ ಏಕಶ್ಯೆ ಯಮನೆ ಸೂರ್ಯನೇ ಪ್ರಜಾಪತ್ಯನೆ ನಿನ್ನ ಕಿರಣಗಳನ್ನು ಉಪ ಸಂಹಾರ ಮಾಡಿಕೊ ನಿನ್ನ ಕಲ್ಯಾಣತಮವಾದ ಯಾವ ರೂಪ ಉಂಟೋ ಅದನ್ನು ನಾನು ನೋಡುವೆನು ಪೂಷಣೇಕೆ ಯಮ ಸೂರ್ಯ ಪ್ರಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ಎತ್ತೇ ರೂಪಂ ಕಲ್ಯಾಣತಮಮತಮ್ ತತ್ತೇ ಪಶ್ಯಾ ಇತ್ಯಾದಿ ಉಪನಿಷ್ವಾಕ್ಯಗಳು ಆದಿತ್ಯನೆಂಬ ಪ್ರತಿಮೆಯೊಳಗಿರುವ ಪರಂಜ್ಯೋತಿಯ ಉಪಾಸನೆಯನ್ನು ಉದ್ಘೋಷಣೆ ಮಾಡುತ್ತವೆ ಇದೆಲ್ಲಾ ಪೂಜಾ ವಿಷಯವಾಗಿರುವುದು ಹೀಲಿಯಮ್ ಅನಿಲದಿಂದ ಉರಿಯುತ್ತಿರುವ ಗೋಳಕವಲ್ಲ ಧ್ಯಾನಯೋಗದ ಮೂಲಕ ಅದನ್ನು ಭೇದಿಸಿಕೊಂಡು ಒಳಗಿನ ಗರ್ಭಗೃಹದಲ್ಲಿ ತಾನೇ ತಾನಾಗಿ ಬೆಳಗುತ್ತಿರುವ ಪರಮಾತ್ಮ ಪರಂಜೋತಿ ಎಂಬ ತತ್ವವನ್ನು ಗಮನಿಸಿದರೆ ಸೂರ್ಯನ ಪೂಜೆಯು ಭೌತಿಕವಾದ ಪೂಜೆ ಪ್ರಕೃತಿಯ ಅದ್ಭುತಗಳ ಪೂಜೆ ಇತ್ಯಾದಿ ಮೇಲುನೋಟದ ಚಳುವಳಿಕೆಯಿಂದ ಬಂದ ವಾದಗಳು ಭಗ್ನವಾಗಿ ಹೃದಯದ ಪ್ರಕಾಶ ನಮಗೆ ದೊರೆಯುತ್ತದೆ ಪರಮಾತ್ಮನು ಏಕಮೇವಾದಿತ್ವ ತೀಯಾ ಎಂದು ಜ್ಞಾನಿಗಳು ಹೇಳುತ್ತಾರೆ ಸೂರ್ಯನು ಪರಮಾತ್ಮನ ಪ್ರತಿನಿಧಿಯೇ ಆಗಿದ್ದರೆ ಒಬ್ಬನೇ ಆದಿತ್ಯ ಎಂದು ಶಾಸ್ತ್ರಗಳು ಹೇಳಬೇಕಾಗಿತ್ತು ಆದರೆ ವಿವಸ್ವಂತ ಬಗ ಆರ್ಯಮ ಮುಂತಾದ ಹನ್ನೆರಡು ಮಂದಿ ಸೂರ್ಯರು ಎಂಬ ಉಲ್ಲೇಖ ಶಾಸ್ತ್ರಗಳಲ್ಲಿ ಏಕೆ ಬಂದಿತು ಹನ್ನೆರಡು ಮಂದಿ ಪರಮಾತ್ಮರು ಇದ್ದಾರೆಯೇ ವಾಸ್ತವವಾಗಿ ಹನ್ನೆರಡು ಮಂದಿ ಆದಿತ್ಯರು ಇಲ್ಲ ಒಬ್ಬನೇ ಆದಿತ್ಯನಿಗೆ ವರ್ಷದ ಹನ್ನೆರಡು ಮಾಸಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ಹೆಸರು ಹಾಗೆಯೇ ಒಬ್ಬನೇ ಪರಮಾತ್ಮ ಸೂರ್ಯನಿಗೆ ಕೇಶವ ನಾರಾಯಣ ಮುಂತಾದ ದ್ವಾದಶ ನಾಮಗಳು ಲಲಾಟ ಹೃದಯ ಮುಂತಾದ ಹನ್ನೆರಡು ಸ್ಥಾನ ದ್ವಾದಶ ಮೂರ್ತಿಯಾಗಿ ಕೇಶವಾದಿ ನಾಮಧೇಯಗಳಿಂದ ಉಪಾಸನೆ ಮಾಡಲ್ಪಡುತ್ತಾನೆ ಆದಿತ್ಯರು ಹನ್ನೆರಡು ಮಂದಿ ಎಂದು ಪುರಾಣಗಳು ಹೇಳುತ್ತವೆ ಆದರೆ ತೈತರಿಯಾರಣ್ಯಕದಲ್ಲಿ ಎಂಟು ಮಂದಿ ಸೂರ್ಯರು ಉಂಟು ಎಂದು ಘೋಷಿತವಾಗಿದೆ ಈ ಪರಸ್ಪರ ವಿರುದ್ಧವಾದ ಹೇಳಿಕೆಗಳು ಹೇಗೆ ಪ್ರಾಮಾಣಿಕವಾಗುತ್ತವೆ ಇದರ ಮರ್ಮವನ್ನು ಶ್ರೀ ಗುರು ದೇವರು ನಮಗೆ ತಿಳಿಸಿದ್ದಾರೆ ಈ ಎರಡು ಹೇಳಿಕೆಗಳು ಸರಿಯಾಗಿವೆ ಮೊದಲನೆಯ ಹೇಳಿಕೆಯು ನಾವು ಹಿಂದೆ ನಿರೂಪಿಸಿರುವಂತೆ ದ್ವಾದಶ ಮಾಸಗಳಿಗೆ ಒಬ್ಬನೇ ಆದಿತ್ಯನನ್ನು ಪ್ರತಿಪಾದಿಸುತ್ತದೆ ಎರಡನೆಯದು ನಿಶ್ಚಲನು ಸ್ವಯಂ ಸರ್ವಸಾಕ್ಷಿಯು ಆಗಿರುವ ಪರಮಾತ್ಮ ಸೂರ್ಯನನ್ನು ಮತ್ತು ಆತನಿಂದ ಪ್ರಕಾಶವನ್ನು ಪಡೆದ ಆತನ ನಿಯಮದಂತೆ ಸಂಚರಿಸುತ್ತಿರುವ ಏಳು ಪ್ರಾಣಸೂರ್ಯರನ್ನು ನಿರ್ದೇಶಿಸುತ್ತದೆ ಇದನ್ನು ಶ್ರುತಿಗಳು ಸ್ಪಷ್ಟವಾಗಿ ತಿಳಿಸುತ್ತವೆ ಅರೋಗ ಬ್ರಾಜ ಪಠರ ಪತಂಗ ವಿಕ್ಷರ ಜ್ಯೋತಿಷಿ ಮಾನ್ ಮತ್ತು ವಿಭಾಸ ಎಂದಿವರು ಏಳು ಮಂದಿ ಸೂರ್ಯರು ಪ್ರಾಣಗಳು ಜೀವಗಳು ಇಂದ್ರಿಯ ಜೀವಗಳು ತಲೆಯಲ್ಲಿರುವ ಏಳು ರಂದ್ರಗಳಲ್ಲಿರುವ ಸಪ್ತ ಪ್ರಾಣಗಳು ಇವುಗಳೇ ಆ ಸಪ್ತ ಸೂರ್ಯನೆಂದು ಆಚಾರ್ಯರು ಹೇಳುತ್ತಾರೆ ಈ ಏಳು ಮಂದಿ ಸೂರ್ಯರು ಕಶ್ಯಪವೆಂಬ ಎಂಟನೆಯ ಸೂರ್ಯನಿಂದ ಪ್ರಕಾಶವನ್ನು ಪಡೆಯುತ್ತಾರೆ ಆ ಕಶ್ಯಪ ಸೂರ್ಯನು ಮಹಾ ಮೇರುವನ್ನು ಬಿಡುವುದಿಲ್ಲ ವಾಸ್ತವವಾಗಿ ಕಶ್ಯಪ ಎಂಬ ಹೆಸರು ಪಶ್ಯಕ ಎಂಬುದರ ರೂಪಾಂತರವೇ ಆಗಿದೆ ಅದಕ್ಕೆ ಎಲ್ಲವನ್ನೂ ನೋಡುತ್ತಿರುವ ಪರಮಾತ್ಮ ಎಂದೇ ಅರ್ಥ ಸರ್ವಸಾಕ್ಷಿಯೇ ಆ ಕಶ್ಯಪ ಸೂರ್ಯ ಈ ಪ್ರಕಾಶಮಾನವಾದ ವಿಚಿತ್ರವಾದ ವಿಶ್ವಶಿಲ್ಪವು ಆ ಕಶ್ಯಪ ಸೂರ್ಯನದೇ ಆಗಿದೆ ಸಪ್ತ ಸೂರ್ಯರು ಅವನಲ್ಲಿಯೇ ಅರ್ಪಿತರಾಗಿದ್ದಾರೆ ವಿಶ್ವದ ಕೇಂದ್ರವಾಗಿರುವ ಮಹಾಮೆರುವಿಗೆ ಹೋಗಲಾರದವರು ಕಶ್ಯಪ ಸೂರ್ಯನನ್ನು ನೋಡಲಾರರು ಅರೋಗೋ ಬ್ರಾಜಹಪಟರಹ पतंग विक्ष ज्योतिषीमा विभासा प्राणो जीवाने जीवा सूर्य इर्चाया कश्यपोष्ट महा स महामेर न जहाँ नि शेकुरीव महामेर गुमरा पश्यको बवती यस सर्वं पश्यपो येपश्यतीक्षा ते सर्वे सर्व कश्य ज्योतिर्लभंते ये शिल्पं कश्यप रोचना पुष्कलं रोचनावंद्रिवुष्कल चित्रभान अर्पिता सप्त साकं ತಸ್ಮಿನ್ ರಾಜಾನ ಮದಿ ವಿಶ್ರಯೇಮಿತಿ ಸೂರ್ಯಮಂಡಲದಲ್ಲಿರುವ ಪರಮಾತ್ಮನು ಧ್ಯಾನ ಉಪಾಸನೆಗಳಿಗೆ ವಿಷಯನಾಗಿರಲಿ ಆದರೆ ಸೂರ್ಯಮಂಡಲವನ್ನು ಏಕೆ ಪೂಜೆ ಮಾಡಬೇಕು ಸೂರ್ಯಮಂಡಲವು ತ್ರಯಿ ವೇದ ವಿದ್ಯಾರೂಪವೇ ಆಗಿದೆ ಶೈಷ ತ್ರಯವ ಆ ತ್ರಯಿ ಪ್ರತಿಪಾದ್ಯನಾಗಿ ಅದರೊಳಗೆ ಅಡಗಿರುವ ಪರ ಪರತತ್ವವೇ ಸೂರ್ಯನಾರಾಯಣ ದೇಯಸದ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ನಾರಾಯಣನ ಉಪಾಸನೆಗೆ ದ್ವಾರ ಮಾಧ್ಯಮವಾಗಿರುವುದರಿಂದ ಸೂರ್ಯನ ಮಂಡಲವು ನಮಗೆ ಪೂಜ್ಯವೇ ಆಗಿದೆ ಅಲ್ಲಿ ಪ್ರಧಾನವಾಗಿರುವ ಲಕ್ಷ್ಯ ಮಂಡಲಾಂತರ್ವರ್ತಿಯಾದ ವೇದ ವೇದಸಾರವಾದ ಪರಂಜೋತಿ ಎಳನೀರು ಎಂಬ ಮಧುರವಾದ ದ್ರವವನ್ನು ಸವಿಯಲು ಬಯಸುವವರು ಆ ರಸವನ್ನು ಹೊತ್ತಿರುವ ಕರಟ ಮಟ್ಟೆಗಳ ಸಮುದಾಯವನ್ನು ಎಳನೀರು ಎಂದು ಗೌರವಿಸುವುದಿಲ್ಲವೇ ಹಾಗೆಯೇ ಮಂಡಲಾಂತರ್ವರ್ತಿಯಾದ ಪರಮಾತ್ಮನ ಕಾರಣದಿಂದ ಅವನನ್ನು ಧರಿಸಿ ಅವನ ಧ್ಯಾನಕ್ಕೆ ದಿವ್ಯಾ ಮಂದಿರವಾಗಿರುವ ಮಂಡಲವು ಪೂಜ್ಯವೇ ಆಗಿದೆ ಯನ್ಮಂಡಲಂ ಜ್ಞಾನಗಣ ತ್ವಗಮ್ಯಂ ಸೂರ್ಯ ದೇವತಿಯ ರತದ ಕುದುರೆಗಳ ಸಂಖ್ಯೆ ಎಷ್ಟು ಸೂರ್ಯ ರಥಕ್ಕೆ ಏಳು ಕುದುರೆಗಳೆಂಬುದು ಇತಿಹಾಸ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ಇದಕ್ಕಾಗಿ ಅವನನ್ನು ಸಪ್ತಾಶ್ವ ಸಪ್ತಸಪ್ತಿ ಎಂದು ಕರೆಯುವುದು ರೂಢಿಯಲ್ಲಿದೆ ವಾಸ್ತವವಾಗಿ ಸೂರ್ಯನಿಗೆ ಸಂಚಾರವೇ ಇಲ್ಲ ಭೂಮಿಯು ತಿರುಗುವುದರಿಂದ ಸೂರ್ಯನು ತಿರುಗುವಂತೆ ಕಾಣುತ್ತಾನೆ ಎಂಬುದು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೂ ಈಗ ತಿಳಿದಿದೆ ಹೀಗಿರುವಾಗ ಅವನಿಗೆ ಸಂಚಾರದ ರಥವನ್ನಾಗಲಿ ಅದಕ್ಕೆ ಕುದುರೆಗಳನ್ನಾಗಲಿ ಕಲ್ಪಿಸುವುದು ತಾತ್ವಿಕವಲ್ಲ ಅದನ್ನು ಭೌತಿಕವಾದ ಒಂದು ರೂಪಕವೆಂದು ಮಾತ್ರ ಹೇಳಬಹುದು ಆ ರೂಪಕದ ಪ್ರಕಾರ ಸೂರ್ಯನ ಕುದುರೆಗಳ ಅಹ್ಗಳು ಯಾವುವು ಅವುಗಳ ಸಂಖ್ಯೆ ಏನು ಎಂಬುದು ನಮ್ಮ ಪ್ರಶ್ನೆಯ ತಾತ್ಪರ್ಯವಾಗಿದೆ ಸೂರ್ಯನ ಕಿರಣಗಳನ್ನು ವಿಭಜಿಸಿದಾಗ ಕಂಡುಬರುವ ಏಳು ವರ್ಣಗಳೇ ಆ ಏಳು ಕುರುರೆ ಕುದುರೆಗಳಿರಬಹುದೇ ಶಾಸ್ತ್ರಗಳು ಹೇಳುವ ಸೂರ್ಯಾಶ್ವಗಳು ಭೌತಿಕ ಕಲ್ಪನೆಯಲ್ಲ ಸೂರ್ಯನು ಪರಮಾತ್ಮನ ಪ್ರತೀಕ ಪ್ರತಿನಿಧಿ ಎಂಬುದನ್ನು ಈ ಹಿಂದೆಯೇ ನಿರೂಪಿಸಲಾಗಿದೆ ಅವನ ಅಶ್ವಗಳೂ ಕೂಡ ಆ ಪರತತ್ವಕ್ಕೆ ಸಂಬಂಧಿಸಿದ ತತ್ವಗಳೇ ಆಗಿವೆ ಹಾಗಾದರೆ ಆ ಏಳು ತತ್ವಗಳು ಯಾವುವು ಆತ್ಮನಿಗೆ ಅಧೀನವಾಗಿರುವ ಸಪ್ತ ಪ್ರಾಣಗಳೇ ಪರಮಾತ್ಮ ಸೂರ್ಯನ ಸಪ್ತಾಶ್ವಗಳು ಅವುಗಳಿಗೆ ಸಂಚಾರ ಉಂಟು ಆದರೆ ಅವುಗಳಿಗೆ ಅಧಿಪತಿಯಾದ ಕಶ್ಯಪನೆಂಬ ಪರಮಾತ್ಮ ಸೂರ್ಯನಿಗೆ ಚಲನೆಯಿಲ್ಲ ಅವನು ಮಹಾಮೇರುವಿನಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಅವನಿಗೆ ಸಹಾಯಕರಾದ ಪ್ರಾಣಶಕ್ತಿಗಳನ್ನು ಕೆಲವೊಮ್ಮೆ ಸಪ್ತ ಸೂರ್ಯರೆಂದು ಕೆಲವೊಮ್ಮೆ ಸಪ್ತಾಶ್ವಗಳೆಂದು ಶಾಸ್ತ್ರಗಳು ಹೇಳುತ್ತವೆ ತತ್ವಶಾಸ್ತ್ರವು ಹೇಳುವಂತೆ ಪ್ರಾಣ ಎಂಬುದು ಒಂದೇ ಶಕ್ತಿ ಅದು ಜ್ಯೇಷ್ಠ ಪ್ರಾಣ ಅಥವಾ ಮುಖ್ಯ ಪ್ರಾಣ ಎಲ್ಲವೆ ಜ್ಯೇಷ್ಠ ಅಥವಾ ಶ್ರೇಷ್ಠ ಪ್ರಾಣವು ಒಂದೇ ಎಂಬುದು ನಿಜವೇ ಆದರೆ ಅದರ ವೃತ್ತಿಗಳನ್ನು ಎರಡು ಐದು ಏಳು ಅಥವಾ ಹತ್ತಾಗಿ ವಿಭಾಗಿಸಿ ಪಂಚಪ್ರಾಣ ಸಪ್ತಪ್ರಾಣ ದಶಪ್ರಾಣ ಎಂದು ಆಧ್ಯಾತ್ಮಶಾಸ್ತ್ರಗಳು ಹೇಳುತ್ತವೆ ಹೀಗೆ ಪ್ರಾಣವು ಒಂದೇ ಎಂದು ಹೇಳಬಹುದು ಅಥವಾ ಅದರ ವೃತ್ತಿ ಭೇದಗಳನ್ನನುಸರಿಸಿ ಏಳು ಎಂದು ಹೇಳಬಹುದು ಈ ತತ್ವವನ್ನೇ ಶ್ರುತಿಯು ಸೂರ್ಯದೇವನ ರತವನ್ನು ಒಂದೇ ಅಶ್ವವೇ ಇಳಿಯುತ್ತದೆ ಅದಕ್ಕೆ ಏಳು ಹೆಸರುಗಳು ಏಕೋ ಅಶ್ವೋ ವಹತಿ ಸಪ್ತನಾಮ ಎಂದು ಘೋಷಣೆ ಮಾಡುತ್ತದೆ ಮೇಲ್ಕಂಡ ವಿವರಣೆಯಂತೆ ಸೂರ್ಯನನ್ನು ದೇವತೆಯೆಂದು ನಿರೂಪಿಸಬಹುದು ಆದರೆ ರಕ್ತಸಪ್ತಮಿ ಎಂಬ ಪರ್ವವು ಹೇಗೆ ದೇವತೆಯಾಗುತ್ತದೆ ರತಸಪ್ತಮಿ ಎಂಬುದು ಒಂದು ಕಾಲಾವಯವ ಆಹ್ ಕಾಲಾವಯವದ ಅಧಿದೇವತೆಯನ್ನು ರಥಸಪ್ತಮಿ ದೇವತೆ ಎಂದು ಹೇಳುತ್ತಾರೆ ಮೂರು ಲೋಕಗಳ ತಾಯಿ ಈ ರಸ ಸಪ್ತಮಿ ದೊಡಗೂಡಿದ ಸೂರ್ಯನಾರಾಯಣನಿಗೆ ಆರ್ಗ್ಯ ಪ್ರದಾನ ಮಾಡಬೇಕು ಜನನಿ ಸರ್ವ ಸಪ್ತಮಿ ರಥಸಪ್ತಮಿ ಸಪ್ತಮಿ ಸಹಿತೋ ದೇವ ಗೃಹಣಾರ್್ಯಂ ನಮೋಸ್ತುತೆ ಎಂಬ ಶಾಸ್ತ್ರೀಯ ಪ್ರಾರ್ಥನೆಯನ್ನು ಈ ಮೊದಲೇ ಗಮನಿಸಿಯಾಗಿದೆ ಅಂದು ಎಕ್ಕದ ಎಲೆಗಳನ್ನು ವೃತ್ತಾಂಗವಾದ ಸ್ನಾನದಲ್ಲಿ ಏಕೆ ಉಪಯೋಗಿಸಬೇಕು ಅರ್ಕ ಎಕ್ಕ ಎಂಬುದು ಸೂರ್ಯನಿಗೆ ಪ್ರಿಯವಾದ ಸಸ್ಯವೆಂಬುದು ಎಂಬುದನ್ನು ಗಮನಿಸಬೇಕು ಎಕ್ಕ ಎರ್ ಆಕ್ ಮುಂತಾದ ದೇಶ ಭಾಷಾ ಶಬ್ದಗಳು ಅರ್ಕ ಎಂಬ ಸೂರ್ಯ ವಾಚಕವಾದ ಶಬ್ದದ ವಿಕೃತ ರೂಪಗಳೇ ಆಗಿವೆ ಅರ್ಕ ಸೂರ್ಯನಿಗೂ ಅರ್ಕಪತ್ರಕ್ಕೂ ಶಾಬ್ದಿಕವಾಗಿ ಹೋಲಿಕೆ ಇರಬಹುದು ಆದರೆ ಸೂರ್ಯ ದೇವತೆಗೂ ಆ ಎಕ್ಕದ ಏನು ಸಂಬಂಧ ಅರ್ಕಪತ್ರವು ಕಟು ಉಷ್ಣಕಾರಿ ವಾತ ಶೋಪ ವ್ರಣ ಕುಷ್ಠ ಕ್ರಿಮಿನಾಶಕ ಕಫದೋಷ ನಿವಾರಕ ಉದರ ರೋಗ ನಿವಾರಕ ಎಂದು ಆಯುರ್ವೇದ ಶಾಸ್ತ್ರ ಹೇಳುತ್ತದೆ ಆದರೆ ಸೂರ್ಯ ಸೂರ್ಯದೇವತೆಗೂ ಮೇಲ್ಕಂಡ ಗುಣಶಾಲಿಯಾದ ಅರ್ಕಪತ್ರಕ್ಕೂ ಏಕೆ ಗಂಟು ಹಾಕಬೇಕು ನಾವು ಗಂಟು ಹಾಕುತ್ತಿಲ್ಲ ಪ್ರಕೃತಿ ಸಹಜವಾಗಿರುವ ಗಂಟನ್ನು ನಾವು ಅರ್ಥ ಅಷ್ಟೇ ಅದರ ಸ್ಪರ್ಶವು ಬ್ರಹ್ಮಚರ್ಯಕ್ಕೆ ವಿರುದ್ಧವಾದ ರಸವನ್ನು ಶೋಷಣೆ ಮಾಡುವುದಕ್ಕೆ ಮತ್ತು ಸೂರ್ಯದೇವತೆಯು ನಮ್ಮ ದೇಹದಲ್ಲಿರುವ ಕೇಂದ್ರ ಸ್ಥಾನಗಳನ್ನು ವಿಕಾಸಗೊಳಿಸುವುದಕ್ಕೆ ಸಹಾಯಕವಾಗಿದೆ ಆದ್ದರಿಂದ ಅದು ಸೂರ್ಯನಾರಾಯಣನಿಗೆ ಕ್ರಿಯಾ ಎನಿಸುತ್ತದೆ ಹೀಗೆ ಅರ್ಕಪತ್ರವು ಪವಿತ್ರವಾಗಿರುವುದರಿಂದಲೇ ಸಾಮಗರು ಉಪಕರ್ಮದಲ್ಲಿ ಅರ್ಕಪತ್ರದ ಮೇಲೆ ಕೃಷಿಗಳನ್ನು ಆವಾಹನೆ ಮಾಡುತ್ತಾರೆ ಯಲಚಿ ಎಲೆಯನ್ನು ಅಂದು ವೃತ್ತಾಂಗವಾದ ಸ್ನಾನದಲ್ಲಿ ಏಕೆ ಉಪಯೋಗಿಸಬೇಕು ಅದರಲ್ಲಿಯೂ ಆಯುರ್ವೇದದಂತೆ ಶರೀರದ ಚರ್ಮರೋಗಗಳ ನಾಶ ಜ್ವರದಾಹ ನಾಶ ಮುಂತಾದ ಗುಣಗಳಿರುವುದಲ್ಲದೆ ಅದರಲ್ಲಿ ಆಧ್ಯಾತ್ಮಿಕ ಆದಿದೈವಿಕ ಪೀಡೆಗಳನ್ನು ಪರಿಹರಿಸುವ ಶಕ್ತಿಯೂ ಇದೆ ಅಂದು ಆ ಅರ್ಕಪತ್ರ ಮತ್ತು ಬದರಿ ಪತ್ರ ಎಲೆಗಳನ್ನು ಏಳು ಎಂಬ ಸಂಖ್ಯೆಯಲ್ಲಿಯೇ ಏಕೆ ಉಪಯೋಗಿಸಬೇಕು ಈ ಏಳು ಎಂಬುದು ಸೂರ್ಯನಿಗೆ ಸಂಬಂಧಪಟ್ಟ ಒಂದು ರಹಸ್ಯ ಸಂಖ್ಯೆ ಎಂಬುದನ್ನು ಈ ಹಿಂದೆಯೇ ತಿಳಿಸಿದ್ದೇವೆ ತಿಥಿಯು ಏಳನೆಯದು ಸಪ್ತಮಿ ಅರ್ಪಿಸುವ ಪತ್ರಗಳ ಸಂಖ್ಯೆ ಏಳು ಪ್ರದಕ್ಷಿಣೆಗಳು ಏಳು ಸೂರ್ಯನಿಗೆ ಅರ್ಪಿಸುವ ನೈವೇದ್ಯಗಳ ಸಂಖ್ಯೆ ಏಳು ಸೂರ್ಯನ ಅಶ್ವಗಳು ಗಳ ಸಂಖ್ಯೆಯು ಏಳು ಈ ದಿವಸದಲ್ಲಿ ರಥೋತ್ಸವವನ್ನು ಏಕೆ ಪ್ರಾರಂಭಿಸಬೇಕು ಉತ್ತರಾಯಣ ಪುಣ್ಯಕಾಲದ ಬಗೆಗೆ ಬರೆದಿರುವ ಲೇಖನದಲ್ಲಿ ಇದಕ್ಕೆ ಉತ್ತರವನ್ನು ಈಗಾಗಲೇ ಅಂಶತಃ ಕೊಟ್ಟಾಗಿದೆ ಸಾಮಾನ್ಯವಾಗಿ ನಾವೆಲ್ಲ ಸಂಚರಿಸುತ್ತಿರುವುದು ದಕ್ಷಿಣಾಯನ ಅಥವಾ ಪಿತೃಯಾನದ ಅಂದರೆ ಪ್ರವೃತ್ತಿಯ ಮಾರ್ಗದಲ್ಲಿ ಉತ್ತರಾಯಣ ಅಥವಾ ನಿವೃತ್ತಿ ದೇವಯಾನ ಮಾರ್ಗವನ್ನು ಕುರಿತು ಪ್ರಯಾಣ ಮಾಡಿದರೆ ಶ್ರೇಯಸ್ಸು ಅದಕ್ಕೆ ಪೋಷಕವಾಗಿರುವ ಕಾಲ ವಿಶೇಷವು ಉತ್ತರಾಯಣದಲ್ಲಿ ಮತ್ತು ಹೆಚ್ಚಾಗಿ ಉತ್ತರಾಯಣದ ಪುಣ್ಯ ಕಾಲಪರ್ವದಲ್ಲಿ ಮತ್ತು ಉತ್ತರಾಯಣದ ಪ್ರಾರಂಭದಲ್ಲಿ ಬರುವ ರತಸಪ್ತಮಿ ಪರ್ವದಲ್ಲಿ ಒದಗಿ ಬರುವುದರಿಂದ ಅಂದು ನಾವು ಉತ್ತರಾಯಣ ಬ್ರಹ್ಮ ಮಾರ್ಗ ರಥವನ್ನು ಎಳೆಯಬೇಕು ರಥಸಪ್ತಮಿಯ ಪರ್ವಕಾಲದ ಕಾಲವಾದ ಶುಕ್ಲ ಪಕ್ಷ ಮತ್ತು ಹಗಲು ಇವುಗಳು ದೇವಯಾನ ಮಾರ್ಗಕ್ಕೆ ಸಂಬಂಧಿಸಿವೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೋರಥಗಳನ್ನು ಎಳೆಯುತ್ತಾರೆ ಆದರೆ ಪ್ರಕೃ ಸುಕೃತಿಗಳು ಪರಮಾತ್ಮನ ಮನೋರಥವನ್ನು ತಮ್ಮ ಸ್ವಸಂತೋಷ ಸಹಕಾರಗಳಿಂದ ಎಳೆಯಬೇಕು ಅದಕ್ಕಾಗಿ ರಸಸಪ್ತಮಿಯಂದು ದೇವಾಲಯದ ರಥೋತ್ಸವಗಳು ಸಾಮಾನ್ಯವಾಗಿ ಪ್ರಾರಂಭವಾಗುತ್ತವೆ ಅಂದು ಸಂಸಾರಿಯಾದ ಜೀವನ ರಥೋತ್ಸವವಲ್ಲ ಚೇತನಗಳಿಗೂ ಚೈತನ್ಯವಾಗಿರುವ ನಿತ್ಯೋನಿತ್ಯನ ಚೇತನಶ್ಚೇತನಾನಾಂ ಪರಮಾತ್ಮನ ಮನೋರಥದ ಉತ್ಸವ ಅದರಲ್ಲಿ ಭಾಗವಹಿಸುವ ಸುಕೃತಿಗಳಿಗೆ ಬ್ರಹ್ಮ ಮಾರ್ಗದ ಪರಮ ಪಾರವು ಸಿಕ್ಕುತ್ತದೆ ಸೋದ್ವನಃ ಪರಮಾಪ್ನೋತಿ ತದ್ವಿಷ್ಣೋಹ ಪರಮ ಪದಂ ಆದರೆ ಆ ರಥವನ್ನೆಳೆಯುವುದು ಕೇವಲ ಯಾಂತ್ರಿಕ ಅಥವಾ ತಾಂತ್ರಿಕ ಕ್ರಿಯೆಯಾಗದೆ ತತ್ವಭಾವ ಭಕ್ತಿಪೂರಿತವಾದ ಕ್ರಿಯೆಯಾಗಿದ್ದು ಸಂಸ್ಕಾರ ಪ್ರಧಾನವಾಗಿರಬೇಕು ಅಂದು ಎಳ್ಳು ಬಿರುವುದರ ಉದ್ದೇಶವೇನು ಮಕರ ಸಂಕ್ರಾಂತಿ ಪರ್ವದ ವಿಮರ್ಶೆಯಲ್ಲಿ ಅದನ್ನು ವಿವರಿಸಿಯಾಗಿದೆ ಎಳ್ಳು ಪೀಡಾ ಪರಿಹಾರಕ ಮತ್ತು ಶಾಂತಿಕರ ದ್ರವ್ಯ ಎಂದು ಸಂಕ್ಷೇಪವಾಗಿ ಇಲ್ಲಿ ಹೇಳುತ್ತೇವೆ ತತಸಪ್ತಮಿಯಂದು ಸ್ನಾನ ಮಾಡುವ ತೀರ್ಥವನ್ನು ಕಬ್ಬಿನ ಜಿಲ್ಲೆಯಿಂದ ಚಾಲನೆ ಮಾಡಬೇಕು ಇತರರ ಸ್ಪರ್ಶವಾಗುವುದಕ್ಕೆ ಮೊದಲೇ ಆ ತೀರ್ಥವನ್ನು ಚಾಲನೆ ಮಾಡಬೇಕು ಎಂದು ವಿಧಿಸಲು ಕಾರಣವೇನು ಈ ತೀರ್ಥವು ಅಮೃತ ಪರಮಾತ್ಮನ ರಸರೂಪವಾದ ಪ್ರತಿನಿಧಿಯಾಗಿದೆ ಯೇಷ ಬ್ರಹ್ಮ ಪ್ರವಿಷ್ಟೋಸ್ಮಿ ಗ್ರೀಷ್ಮೆ ಶೀತಮಿವ ಫ್ರದಂ ಫ್ರದಂ ಬೇಸಿಗೆಯಲ್ಲಿ ಶೀತಲವಾದ ಮಡುವಿನಲ್ಲಿ ಮುಳುಗುವಂತೆ ಈ ನಾನು ಪರಮಾತ್ಮನಲ್ಲಿ ಅವಗಾಹನೆ ಮಾಡುತ್ತೇನೆ ಎಂಬ ಶಾಸ್ತ್ರವಾಕ್ಯೋಕ್ತವಾದ ಹೋಲಿಕೆಯು ಈ ಸತ್ಯವನ್ನು ಆಧರಿಸಿದೆ ಅದು ಬೇರೆ ಯಾವ ವಿಕಾರಕ್ಕೂ ಒಳಪಡದೇ ಇರುವ ಸದೇವ ಸೋಮ್ಯೋ ಏದಗದಮ್ರ ಆಸಿತ್ ಎಂದು ಶ್ರುತಿಯೋ ಘೋಷಣೆ ಮಾಡಿರುವಂತೆ ಅತ್ಯಂತ ಸನಾತನವಾದ ಏಕಮೇವಾ ವಸ್ತುವೇ ಆಗಿದೆ ಅದನ್ನು ನಮ್ಮ ರೂಪವಾದ ಇಕ್ಷುದಂಡದಿಂದ ಕಬ್ಬಿನ ಜಿಲ್ಲೆಯಿಂದ ಬದಲಿಗೆ ಚಾಲನೆ ಮಾಡಬೇಕು ಎಂಬುದರ ಸಂಸ್ಕಾರವನ್ನು ಕೊಡುವ ಕ್ರಿಯೆಯಾಗಿದೆ ಆ ಕಬ್ಬಿನ ಜಿಲ್ಲೆಯ ಚಾಲನೆ ಗಿನ್ನುಗಳಿಂದ ಕೂಡಿದ ಕಬ್ಬಿನ ಜೀವನದ ಪರ್ವಗಳನ್ನು ಪ್ರತಿನಿಧಿಸುತ್ತದೆ ಅನೇಕ ಪರ್ವಗಳಿಂದ ಕೂಡಿರುವ ನಮ್ಮ ಪೃಷ್ಠವಂಶ ಬೆನ್ನುಮೂಳೆಯನ್ನು ಪ್ರತಿನಿಧಿಸುತ್ತದೆ ಎಂಬ ತತ್ವವನ್ನು ಶ್ರೀ ಗುರುದೇವರು ನಮಗೆ ತಿಳಿಸಿದ್ದರು ಜೀವನ ದಂಡದ ಪ್ರತಿಪರ್ವದಲ್ಲೂ ಬೆನ್ನುಮೂಳೆಯು ಪ್ರತಿಪರ್ವದ ತತ್ವದ ಸ್ಥಾನದಲ್ಲೂ ಯೋಗಿಯು ಅವಗಾಹನೆ ಮಾಡುತ್ತಾನೆ ಅದರ ಅರ್ಥಪೂರ್ಣವಾದ ಅನುಕರಣೆಯನ್ನು ಇತರರು ಅವನೊಡನೆ ಮಾಡುತ್ತಾರೆ ರಥಸಪ್ತಮಿಯ ಪುಣ್ಯಸ್ನಾನ ಮಾಡುವಾಗ ತಲೆಯ ಮೇಲೆ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿಟ್ಟು ಅದನ್ನು ಸ್ನಾನ ಮಾಡುವ ತೀರ್ಥದಲ್ಲಿ ಸಮರ್ಪಿಸುವ ಉದ್ದೇಶವೇನು ದೀಪವು ಪರಂಜ್ಯೋತಿಯಾದ ಪರಮಾತ್ಮನ ಪ್ರತಿನಿಧಿ ಮಂಗಳತಮವಾದ ಒಂದು ದ್ರವ್ಯ ಶ್ರೇಷ್ಠತಮವಾದ ಪರಂಜ್ಯೋತಿಯಾದ ಪರಮಾತ್ಮನ ಮತ್ತೊಂದು ಪ್ರತಿನಿಧಿ ರೂಪನು ತೇಜೋರಾಶು ಮಂಗಳ ಸ್ವರೂಪನು ಅತ್ಯಂತ ಪೂಜ್ಯನು ಆಗಿರುವ ಸೂರ್ಯನಾರಾಯಣನ ಪೂಜಾರ್ಥವಾಗಿ ದೀಪವನ್ನು ಹಚ್ಚಿ ತಲೆಯ ಸಹಸ್ರ ಸ್ಥಾನದಲ್ಲಿ ಇರಿಸಿಕೊಳ್ಳುವುದು ಅತ್ಯಂತ ಉಚಿತವಾಗಿದೆ ತಲೆಯ ಶರೀರವೆಂಬ ವೃಕ್ಷದ ಮೂಲ ಸ್ಥಾನ ತಲೆಯು ಶರೀರವೆಂಬ ವೃಕ್ಷದ ಮೂಲ ಸ್ನಾನ ಸ್ಥಾನ ಸರ್ವಶಕ್ತಿಗಳ ಸಂಗಮ ಸ್ಥಾನ ನಾರಾಯಣ ಸ್ಥಾನ ಸದಾಶಿವ ಸ್ಥಾನ ಅದು ಪೂಜೆಯ ಸರ್ವೋತ್ತಮ ಸ್ಥಾನವು ಆಗಿರುವ ಆ ಉತ್ತಮಾಂಗದಲ್ಲಿ ಉತ್ತಮವಾದ ಪೂಜಾ ದ್ರವ್ಯವನ್ನು ಇರಿಸಿ ಸಮರ್ಪಣೆ ಮಾಡುವುದು ಅತ್ಯಂತ ಯೋಗ್ಯವಾಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಸೂರ್ಯನನ್ನು ಕುರಿತ ಪೂಜಾ ದೀಪವನ್ನು ನೀರಿನಲ್ಲಿ ಏಕೆ ಸಮರ್ಪಿಸಿ ಬಿಡಬೇಕು ತೀರ್ಥರೂಪವಾದ ಬ್ರಹ್ಮನಲ್ಲಿ ಅವಗಾಹನೆ ಮಾಡಬೇಕಾಗಿದೆ ಅದರಲ್ಲಿ ಸೂರ್ಯದೇವನ ಮುಡಿ ಮುಡಿಬಂದಿದೆ ಅದು ಸೂರ್ಯನ ಮತ್ತೊಂದು ರೂಪವಾದ ವರುಣ ದೇವತಿಯ ರಸ ರೂಪವೂ ಆಗಿರುವುದರಿಂದ ಸೂರ್ಯನನ್ನು ಪೂಜಿಸಿದ ದೀಪವನ್ನು ನೀರಿನಲ್ಲಿ ತೇಲಿಬಿಡುವುದು ಉಚಿತವಾಗಿದೆ ಹಾಗೆ ಸೂರ್ಯನನ್ನು ಪೂಜಿಸುವ ಬತ್ತಿಗೆ ಕುಸುಂಬದ ರಸವನ್ನು ಏಕೆ ಹಚ್ಚಿರಬೇಕು ಕುಸುಂಬ ಅಥವಾ ಮಹಾರಜನ ದ ರಸದ ಬಣ್ಣವು ಸೂರ್ಯ ದೇವತೆಗೆ ಪ್ರಿಯವಾದುದು ಸೂರ್ಯದೇವರು ಕೆಂಪುದಾಸವಾಳದಂತೆ ಹೊಳೆಯುವವನು ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ಚಂದನಗಳಲ್ಲಿ ರಕ್ತ ಚಂದನ ಕೆಂಪು ಬಣ್ಣದ ಚಂದನ ಆತನಿಗೆ ಪ್ರಿಯವಾದುದು ಆತನ ಪೂಜಾ ದ್ರವ್ಯಗಳಾದ ಎಳ್ಳು ಬೆಲ್ಲದ ಹಿಟ್ಟು ಕಾಂಚನ ಪ್ರತಿಮೆ ಕರ್ಣಾಭರಣ ಮುಂತಾದವುಗಳನ್ನು ಮುಚ್ಚಿಡುವ ವಸ್ತ್ರದ ಬಣ್ಣವು ಕೆಂಪು ಬಣ್ಣದ್ದಾಗಿರಬೇಕು ಎಂಬುದನ್ನು ಇಲ್ಲಿ ಗಮನಿಸಬಹುದು ರಥಸಪ್ತಮಿಯಂದು ಭಗವಂತನ ಸೂರ್ಯಮಂಡಲೋತ್ಸವವು ಏಕೆ ವಿಶೇಷವಾಗಿ ನಡೆಯುತ್ತದೆ ಅಂದಿನ ಉತ್ಸವಕ್ಕೆ ಸೂರ್ಯನು ಅಧಿದೇವತೆಯಾಗಿರುವುದರಿಂದ ಅದು ಸೂರ್ಯ ದೇವನ ಪೂಜ್ಯೋತ್ಸವವೂ ಆಗುತ್ತದೆ ಯೋಗಿಗಳಿಗೆ ಉಪಾಸ್ಯವಾಗಿರುವ ಭಗವಂತನು ಸೂರ್ಯ ಆ ಸೂರ್ಯಮಂಡಲದ ಪ್ರಭಾವಲಯದ ವಿಗ್ರಹ ಮಧ್ಯದಲ್ಲಿ ವಿಜಯ ಮಾಡಿಸಿರುವ ಮೂರ್ತಿಯ ಉತ್ಸವವನ್ನು ಆ ಪ್ರಾತಃ ಕಾಲ ಸ್ನಾನವಾದೊಡನೆಯೇ ಸೂರ್ಯೋದಯ ಸಮಯದಲ್ಲಿ ದರ್ಶನ ಮಾಡಿ ಸೇವಿಸುವುದು ಅತ್ಯಂತ ಪ್ರಶಸ್ತವಾಗಿದೆ ದೇಯಸ್ಸದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿ ಜಾಸ ನ ಸನ್ನಿವಿಷ್ಟ ಅರ್ಕಮಂಡಲ ಮಧ್ಯಂ ಸೂರ್ಯ ಕೋಟಿ ಸಮಪ್ರವಂ ಬ್ರಹ್ಮಾದಿ ಸೇವ್ಯ ಪಾದ ನೌಮಿ ಬ್ರಹ್ಮ ರಮಾಸಕಂ ಸೂರ್ಯನು ಪರಮಾತ್ಮ ಸ್ವರೂಪಿ ಪರಮಾತ್ಮನಿಗೆ ನಿವಾಸಸ್ಥಾನ ಮತ್ತು ಯೋಗದ ಮಹಾದ್ವಾರವಾಗಿದ್ದಾನೆ ಸೂರ್ಯಮಂಡಲವನ್ನು ಬೇಜಿಸಿಕೊಂಡೇ ಯೋಗಿಗಳು ಪರಬ್ರಹ್ಮಪುರಕ್ಕೆ ಪ್ರಯಾಣ ಬೆಳೆಸುತ್ತಾರೆ ರುಷೌ ಲೋಕೆ ಸೂರ್ಯಮಂಡಲ ಭೇದಿನೌ ಪರಿವ್ರಾಡ್ ಯೋಗಯುಕ್ತ ರಣೇ ಚಾಬಿ ಹತಃ ಹೀಗೆ ನಾನಾ ದೃಷ್ಟಿಗಳಿಂದ ಪರಮಾತ್ಮ ಸೂರ್ಯನ ಧರ್ಮಗಳಿಂದ ಸಂಬಂಧ ಹೊಂದಿರುವ ಸೂರ್ಯ ಮಂಡಲ ವಿಗ್ರಹದಲ್ಲಿ ಭಗವಂತನನ್ನಿರಿಸಿ ಉತ್ಸವವನ್ನು ಒಂದು ವಿಶೇಷವಾಗಿ ಆಚರಿಸುತ್ತಾರೆ ಸ್ನಾನ ಸಮಯದಲ್ಲಿ ಮಾಡುವ ಸೂರ್ಯ ಪೂಜೆಯಲ್ಲಿಯೂ ಸೂರ್ಯ ದೇವರ ಅಂಶಗಳನ್ನು ಆರಾಧಿಸುವಾಗ ಮಧ್ಯದಲ್ಲಿ ಗಾಯತ್ರಿಕಾಗ್ನಿ ಗೋಚರ ಶಂಭುಹು ಗಾಯತ್ರಿ ಸೂರ್ಯ ಮತ್ತು ಅಗ್ನಿಯುಗಳಲ್ಲಿ ಗೋಚರಿಸುವವನು ಶಂಭುವು ಎಂಬಂತೆ ದೇವಿ ಸಹಿತನಾದ ಶಿವನನ್ನು ಪೂಜಿಸುವುದನ್ನು ಗಮನಿಸಬೇಕು